ಸ್ಥಕ ಧರ್ಮಸರ್ಮಸ್ವಿಣೆ ಅವತಾರರಿಷ್ಠಾ ರಮಕೃಷ್ಣ ತೇ ನಮಃ ಹೇಳಿ ಅಜಂ ಅಜರಂ ಅನಂತ ಮಹಾಂತ ಶವಲಂ ಅನಾಂ ಭೂತದೇಹಿಹೀನ ಸಕಲಕರಣಹೀನ ಥಿತ ಹರಿಂ ಅಮಲಂ ಅಮಯಂ ಸರ್ವಂವಂದ ನಮ್ಮ ಗರುಡ ಪುರಾಣದ ಸಂಕ್ಷಿಪ್ತ ಪರಿಚಯವನ್ನು ಇನ್ನೊಂದು ಸ್ವಲ್ಪ ಮುಂದುವರಿಸ್ತಾ ನೂರ ಹದಿನೈದನೆಯ ಅಧ್ಯಾಯ ಅದರಲ್ಲಿ ನೀತಿಯನ್ನು ಹೇಳ್ತಕ್ಕಂತಹ ವಿಷಯ ಬೃಹಸ್ಪತಿಯ ನೀತಿಯನ್ನು ಹೇಳ್ತಕ್ಕಂತಹ ವಿಷಯ ಬರ್ತದೆ ಅದನ್ನು ಮುಂದುವರಿಸ್ತಾ ಆಲಾಪಾತ್ ಗಾತ್ರ ಸಂಸ್ಪರ್ಶಾತ್ ಸಂಸರ್ಗಾತ್ ಸಹ ಭೋಜನಾತ್ ಆಸನಾತ್ ಶಪ ಸಂಕ್ರಮತೆ ನೃಣಾಮ್ ಇದು ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಉಪದೇಶ ಸಲಹೆ ನಾವು यार, यार जो संसर्गव संघ आया फल खंड पड़ते अदरल संशये हंड्रेड पर्सेंट ग्यारंटी आव रीतियों संसर्ग अथ यीत संबंध इटक्रे आत पाप नम अ अंटत अ ಇಲ್ಲಿ ಗರುಡ ಪುರಾಣದಲ್ಲಿ ಬರ್ತದೆ ಶ್ರೀರಾಮಕೃಷ್ಣರ ವಚನ ವೇದದಲ್ಲಿ ನೀವು ನೋಡಿದರೂ ಕೂಡ ಗೊತ್ತಾಗ್ತದೆ ಅದರಲ್ಲ ಕೆಲವೊಂದು ಹಿಂಡ್ಸ್ ಇದೆ ಅಷ್ಟೇ ನಮಗೆ ಒಂದು ಲಕ್ಷಣಭೂತವಾಗಿ ಅಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಡೀಟೇಲಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆಲಾಪಾತ್ ಪಾಪಿಗಳ ಜೊತೆಗೆ ಮಾತನಾಡೋದ್ರಿಂದ ಅದರಿಂದ ಮೊದಲು ಹರಟೆ ಕಡಿಮೆ ಮಾಡಬೇಕು ಯಾಕಂದರೆ ನಮ್ಮ ಬಾಯಿ ಚಪಲಕ್ಕೆ ಮೀನು ಎಲ್ಲೆಲ್ಲೋ ಹೋಗಿ ಸೇರ್ಕೊಂಡ ಹಾಗೆ ಯಾರದೋ ಬಾಯಿಯೊಳಗೆ ಹಾಗೆ ಈ ನಮ್ಮ ಆಲಾಪ ಮಾತನಾಡುವ ಚಪಲದಿಂದ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ಲದೆ ಸುಮ್ಮನೆ ಇಲ್ಲಸಲ್ಲದವರ ಜೊತೆಗೆ ಕಾಡು ಹರಟೆ ಆಡೋದ್ರಿಂದಲೂ ಕೂಡ ಇಲ್ಲಿ ಭಗವಂತ ಹೇಳ್ತಾನೆ ಅವರಿಂದ ಪಾಪ ವರ್ಗಾವಣೆ ಆಗುವಂತಹ ಸಂಭವ ಇದೆ ಆಲಾಪಾತ್ ಗಾತ್ರ ಸಂಸ್ಪರ್ಶಾತ್ ಅವರ ಶರೀರವನ್ನು ಮುಟ್ಟುವುದರಿಂದ ಕೂಡ ಸಂಸರ್ಗಾತ್ ಸಹಭೋಜನಾತ್ ಅವರೊಂದಿಗೆ ನಿರಂತರವಾಗಿ ಕೂಡಿ ಊಟ ಮಾಡುವುದರಿಂದ ಉಂಟಾಗ್ತದೆ ಆಸನಾತ್ ಅವರ ಜೊತೆಗೆ ಕುಳಿತುಕೊಳ್ಳುವುದರಿಂದ ಒಟ್ಟಿಗೆ ಕುಳಿತುಕೊಳ್ಳುವುದರಿಂದ शयना मलगिकोद याना इबर कूड़ी प्रयाणमद संक्रमते नृणाम मनुष्य पाप अंटिकायत ट्रांसफर्मली आसनादय्या भोजना पंक्ति संकरा तत संक्रमते पापम घटाद घटा उदक ಹೇಗೆ ಒಂದು ಘಟ ಒಂದು ಘಟದಲ್ಲಿರ್ತಕ್ಕಂತಹ ನೀರನ್ನು ದೂಷಿತವಾಗಿರ್ತಕ್ಕಂತಹ ನೀರನ್ನು ಇನ್ನೊಂದು ಘಟಕ್ಕೆ ಸುರಿದಾಗ ಅದರಲ್ಲಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ ನೀರು ಕೂಡ ಇದರಲ್ಲಿರೋ ಇಷ್ಟೇಷ್ಟು ಇಂಪ್ಯುರಿಟಿ ಬಿದ್ದರೂ ಕೂಡ ಮತ್ತೆ ಅದನ್ನು ಸೇವಿಸಲಿಕ್ಕೆ ಆಗೋದಿಲ್ವೋ ಹಾಗೆ ಆಸನಾಥ್ ಆ ಪಾಪಿಗಳ ಜೊತೆಗೆ ಕುಳಿತುಕೊಳ್ಳೋದ್ರಿಂದ ಏಕಶಯ್ಯ ಯಾಹ ಒಂದೇ ಹಾಸಿಗೆ ಮೇಲೆ ಕುಳಿತುಕೊಳ್ಳೋದ್ರಿಂದ ಭೋಜನಾತ್ ಒಟ್ಟಿಗೆ ಊಟ ಮಾಡುವುದರಿಂದ ಪಂಕ್ತಿ ಸಂಕರಾತ್ ತ ಸಂಕ್ರಮತೆಯ ಪಾಪಂ ಘಟಾದ ಘಟ ಇವ ಉದಕಂ ಆದ್ದರಿಂದ ನಾವು ಯಾರೊಂದಿಗೆ ಸಂಸರ್ಗವನ್ನು ಹೊಂದುತ್ತೇವೆ ಸಂಘವನ್ನು ಹೊಂದುತ್ತೇವೆ ಸ್ವಲ್ಪ ಹುಷಾರಾಗಿ ಅವರ ಸಂಘವನ್ನು ಮಾಡಬೇಕು ಅಂತ ಯಾರಿಗೂ ಉಪದೇಶ ಎಲ್ಲರಿಗೂ ಅಲ್ಲ ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುವವರಿಗೆ ಮಾತ್ರ ಇಲ್ಲೇ ಹೋದರೆ ಸೊಸೈಟಿ ಏನಾಗುತ್ತೆ ಅವ್ಯವಸ್ಥೆ ಆಗಿಬಿಡುತ್ತೆ ಎಲ್ಲರಿಗೂ ಅಲ್ಲ ಆಧ್ಯಾತ್ಮಿಕ ಜೀವಿಗಳು ತುಂಬ ಹುಷಾರಾಗಿರಬೇಕಾಗತ್ತೆ ಎಲ್ಲರಿಗೂ ಅಲ್ಲ ಕಿವಿ ಮಾತು ಆಮೇಲೆ ಬಂದು ಹೇಳ್ತಾರೆ ಸ್ವಾಮೀಜಿ ಹಾಗಿದ್ರೆ ಬದುಕೋದೆ ಕಷ್ಟ ನಾವೇನು ನೇಣು ಹಾಕೋಬೇಕಾ ಅಂತಾರೆ ಏನು ಮಾಡಬೇಕಾಗಿಲ್ಲ ಇದು ಆಧ್ಯಾತ್ಮಿಕ ಜೀವಿಗಳಾದರೆ ಮಾತ್ರ ಅವರಿಗೆ ಮಾತ್ರ ಈ ಉಪದೇಶ ಹೊರತು ಎಲ್ಲರಿಗೂ ಅಲ್ಲ ಅದು ನಾವು ತಿಳ್ಕೊಬೇಕು ಆಧ್ಯಾತ್ಮಿಕ ಜೀವಿಗಳು ಹುಷಾರಾಗಿ ಇರಬೇಕು ಏನು ಅದರಲ್ಲಿ ಇಲ್ಲೇ ಇಲ್ಲ ಯಾವ ಒಂದು ದಾಕ್ಷಿಣ್ಯ ಇಲ್ಲ ू इंप्रमू इला, इलाशली काोगस्वजनापमान ऋण से शेष कुजन सेवा दारिद्र्य भावामुखाश्च मित्रा विना पंचदंति तीव्रा नमक हिड़े सुड़ेद्रेंक बे बेड़ नमड़ते ಬಿಂಕಿ ಬೆಂಕಿ ಇಲ್ಲದೆ ಸುಡತಕ್ಕಂತಹ ಐದು ಯಾವುದೈದು ಅಂದರೆ ಕಾಂತಾವಿಯೋಗ ಪತ್ನಿ ತೀರ್ ಹೋಗ್ತಾಳೆ ಅಂತಹ ಸಂದರ್ಭದಲ್ಲಿ ಸ್ವಜನಾಪಮಾನಂ ತನ್ನವರಿಂದಲೇ ಅಪಮಾನ ಉಂಟಾಗ್ತದೆ ಆ ವ್ಯಕ್ತಿಗೆ ತನ್ನ ಸ್ವಬಾಂಧವರಿಂದ ಸ್ವಜ್ಞಾತಿಗಳಿಂದ ನೆಂಟರಿಂದ ಆಗ್ತದೆ ಋಣಸ ಶೇಷ ಸುಮಾರು ಇದು ಮಾಡಿ ಸಾಲ ಮಾಡಿರ್ತಾನೆ ಅವನಿಗೆ ಅದ್ರ ಹಿನ್ನೆಲೆಯೇ ಗೊತ್ತಿರೋಲ್ಲ ಎಷ್ಟಿರುತ್ತೆ ಅಂತ ಅದರ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಅವನ ಕುತ್ತಿಗೆ ಉರುಳು ಹಾಕೋದೊಂದೇ ಬಾಕಿ ಆ ಋಣದ ಉಳುತಾಯ ಉಳ್ಕೊಡುತ್ತಲ್ಲ ಬಾಕಿ ಅದು ಭಾಳ ಸುಡುತ್ತೆ ಅಂದರೆ ಕೆಲವರಿಗೆ ಎಲ್ಲರಿಗೂ ಅಲ್ಲ ಕೆಲವರು ಆರಾಮಾಗೇ ಇರ್ತಾರೆ ಅದು ನೋಡಿದ್ದೀವಿ ಕುಜನಸ್ಯ ಸೇವಾ ಕೆಟ್ಟವರ ಸೇವೆ ಮಾಡತಕ್ಕಂಥದ್ದು ನಮ್ಮ ಒಂದು ಯಾವುದೋ ಒಂದು ಪ್ರಗತಿಗೋಸ್ಕರ ಒಂದು ಅಭ್ಯುದಯಕ್ಕೋಸ್ಕರ ಪ್ರಾಪಂಚಿಕ ಒಂದು ಆಸೆಗೋಸ್ಕರ ಯಾರಲ್ಲಿ ಚಾರಿತ್ರ್ಯವೇ ಸರಿ ಇಲ್ವೋ ಅವರ ದಮ್ಮಯ ದಕ್ಕೆಯ ಹಿಡಿದು ಅವರ ಕಾಲನ್ನ ಒತ್ತೋದು ಇದು ಕುಜನಸ ಸೇವಾ ಅತ್ಯಂತ ಹೀನವಾಗಿರತಕ್ಕಂಥದ್ದು ಇದು ದಾರಿದ್ರ್ಯ ಭಾವಾತ ವಿಮುಖಾಶ್ಚ ಮಿತ್ರ ನಮ್ಮಲ್ಲಿ ಬಡತನ ಬಂದ್ಬಿಟ್ಟಿದೆ ಆವಾಗಲೇ नम मित्र अन्सक ओडिहार बेगसतर अद अत्यंत दुस्सहरत अग्नि वीना पंचद्रह इ अग्निदे नम बहुत सुड़तावे आयुकर्म चरचानिधनमेव पंचईता विविच्य जायम से देहन नम ಹುಟ್ಟು ನಮ್ಮ ಹುಟ್ಟುವಾಗ್ಲೇ ನಾವು ಹುಟ್ಟುವಾಗ್ಲೇ ನಮ್ಮ ಆಯುಸ್ ಎಷ್ಟು ಅಂತ ತೀರ್ಮಾನ ಆಗಿಬಿಟ್ಟಿರುತ್ತೆ ಎಷ್ಟು ವರ್ಷ ಈತ ಬದುಕಬಲ್ಲ ಅಂತ ಕರ್ಮ ಈತ ಏನು ಮಾಡ್ತಾನೆ ತನ್ನ ಇದಕ್ಕೋಸ್ಕರ ತನ್ನ ಬಾಳ್ವೆಗೋಸ್ಕರ ಏನನ್ನು ಮಾಡ್ತಾನೆ ಈ ಕರ್ಮ ಕೂಡ ನಿಶ್ಚಿತ ಆಗಿಬಿಟ್ಟಿರುತ್ತೆ ಚರಿತ್ರಂಚ ಇವನ ಕ್ಯಾರೆಕ್ಟರ್ ಯಾವ ರೀತಿ ಇರ್ತದೆ यहां इतने गिड़ते आमले वन विद्य हे अदू निधन इवन ये अवदिष्ट कूड़ा पंचईतानी कूड़ा जायमानस्य देहिना विविचते आरिरी हुट्द तक अश्चय ಪರ್ವತಾರೋಹಣೆ ತೋಯೆ ಗೋಕುಲೆ ದುಷ್ಟ ನಿಗ್ರಹೆ ಪತಿತಸ್ಯ ಸಮತ್ಥಾನೆ ಶಸ್ತಾಹ್ಯತೆ ಗುಣಾಸ್ಪತಾಹ ಇಲ್ಲಿ ಕೆಲವು ಗುಣಗಳಿದೆ ಅದನ್ನ ಜನರು ಹೊಗಳ್ತಾರೆ ಯಾರು ಇಂತಹದ್ದನ್ನು ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಎಲ್ಲ ರೀತಿಯಿಂದಲೂ ಪುಣ್ಯ ಕಟ್ಕೊಳ್ತದೆ ಅವ್ರನ್ನ ಪರ್ವತಾರೋಹಣೆ ಒಬ್ರು ಯಾರೋ ಬೆಟ್ಟ ಹತ್ತುತ್ತಾ ಇರ್ತಾರೆ ತುಂಬ ಕಷ್ಟಪಡ್ತಾಯಿರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಸಹಾಯ ಮಾಡಿದರೆ ಸಹಾಯ ಹಸ್ತವನ್ನು ನೀಡಿದರೆ ಪರ್ವತಾರೋಹಣೆ ತೋಯೆ ನೀರಿನಲ್ಲಿ ಮುಳುಗ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಅವರನ್ನು ಕಾಪಾಡಿದ್ದೇ ಆದರೆ ಗೋಕುಲೆ ಅವರು ಅವ್ರ ಮುಂದೆ ಹಸುಗಳು ಎತ್ತುಗಳೆಲ್ಲ ಇರುತ್ತೆ ಅವು ಸ್ವಲ್ಪ ಹಾಯ್ಲಿಕ್ಕೆ ಬರ್ತದೆ ಅಂತಹ ಸಂದರ್ಭದಲ್ಲಿ ನೀವು ಅಂತಹ ಆ ಹಸುಗಳಿಂದ ಮತ್ತು ವೃಷಭಗಳಿಂದ ಅವರನ್ನು ಕಾಪಾಡಿದ್ದೇ ಆದರೆ ದುಷ್ಟ ನಿಗ್ರಹೆ ಏನು ಕೆಲವು ಖದೀಮರು ಅವರ ಮೇಲೆ ಇದು ಮಾಡಲಿಕ್ಕೆ ಬರ್ತಾರೆ ಏನೋ ದೌರ್ಜನ್ಯ ಮಾಡಲಿಕ್ಕೆ ಬರ್ತಾರೆ ಅಂತಹ ಸಂದರ್ಭದಲ್ಲಿ ಅವರನ್ನು ಆ ದುಷ್ಟರಿಂದ ಬಿಡಿಸಿದ್ದೇ ಆದರೆ ಪತಿತಸ್ಯ ಸಮತ್ಥಾನೆ ಆಧ್ಯಾತ್ಮಿಕವಾಗಿ ಒಬ್ಬ ವ್ಯಕ್ತಿ ಪತನ ಹೊಂದುವ ಹಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಅದನ್ನು ಮುಂಗಂಡು ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆಧ್ಯಾತ್ಮಿಕ ಸಹಾಯವನ್ನು ನೀಡಿ ಅವನು ಬೀಳದಂತೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮತ್ತೆ ಅವನು ಸ್ಥಿರವಾಗುವಂತೆ ಸಹಾಯ ಮಾಡಿದರೆ ಏತೆಯ ಗುಣ ಶಸ್ತಾಹಸ್ಪೃತಾಹ ಈ ಎಲ್ಲ ಗುಣಗಳು ಕೂಡ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಗುಣಗಳು ದೇವತೆಗಳು ಹೊಗಳಿಸ್ ಹೊಗಳುವಂತಹ ಗುಣಗಳಿವಲ್ಲ अस्थिम जीवित लोके हि अस्थिम धन यौवनमस्थिं पुत्र दाराध्यम धर्म कीर्ति यश स्थिम अत्यंत अस्थिम जीवित लोकली नम जीवन अत्यंत चंचल प्राण होते है ಹಿ ಅಸ್ಥಿರಂ ಧನಯೌವನಂ ನಮ್ಮಲ್ಲಿರ್ತಕ್ಕಂತಹ ಸಂಪತ್ತೇ ಆಗಲಿ ನಮ್ಮಲ್ಲಿರ್ತಕ್ಕಂತಹ ಯೌವನವೇ ಆಗಲಿ ಇದು ಸ್ಥಿರವಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು ನಮ್ಮನ್ನು ಅಸ್ಥಿರಂ ಪುತ್ರದಾರಾಧ್ಯ ಮಕ್ಕಳು ಹೆಂಡತಿಯರು ನಮ್ಮೊಂದಿಗೆ ಯಾವಾಗಲೂ ಇರ್ತಕ್ಕಂಥವರಲ್ಲ ಅಸ್ಥಿರ ಇವೆಲ್ಲ ಹಾಗಿದ್ರೆ ಸ್ಥಿರ ಯಾವುದು ನಮ್ಮ ಜೊತೆಗೆ ಬರ್ತಕ್ಕಂತಹ ಸ್ಥಿರವಾಗಿರೋದು ಯಾವುದು ಧರ್ಮ ಕೀರ್ತಿ ಯಶಃ ಸ್ಥಿರಂ ನಾವು ಮಾಡಿರ್ತಕ್ಕಂತಹ ಧರ್ಮ ನಮಗೆ ಅಂಟಿಕೊಂಡಿರ್ತಕ್ಕಂತಹ ಕೀರ್ತಿ ಮತ್ತು ನಮ್ಮಲ್ಲಿರ್ತಕ್ಕಂತಹ ಒಂದು ಯಶಸ್ ಸಕ್ಸಸ್ ಇದೆಲ್ಲ ನಾವು ಹೋದ ಕೂಡ ಜನ ಅವರ ಬಾಯಿಯಲ್ಲಿ ನಿಲ್ದಾಡ್ತಾ ಇರುತ್ತೆ ಆದ್ದರಿಂದ ಅದೇ ಸ್ಥಿರ ಅಂತ ಹೇಳಿ ಹೇಳ್ತಾರೆ ಗಚ್ಚತಃ ತಿ ಜಾಗ್ರತಸ್ವಪಥೋ ನೇತ್ ಸರ್ವಸತ್ವ ಹಿತಾರ್ಥ ಪಶೋರಿವ ವಿಚೇಷ್ಟ ಗಾವು ಹೋಗ್ತಾ ಇರುವಾಗಲಿ ತಿ ಅಥವಾ ನಾವು ನಿಂತ್ಕೊಂಡಿರಲಿ ವಾಪಿ ಜಾಗ್ರತಃ ನಾವು ಎಚ್ಚರದಿಂದ ಇರಲಿ ಸ್ವಪಥೋ ನ ಅಥವಾ ನಾವು ನಿದ್ದೆ ಯಾಕೆ ಮಾಡಿರಬಾರ್ದು ಅಂತಹ ಸಂದರ್ಭದಲ್ಲೂ ಕೂಡ ಸರ್ವಸತ್ವ ಹಿತಾರ್ಥಾಯ ನಾವು ನಿಂತ್ಕೊಡೋದು ಬೇರೆಯವ್ರಿಗೋಸ್ಕರ ನಾವು ನಡೆದಾಡೋದು ಬೇರೆಯವ್ರಿಗೋಸ್ಕರ ನಮ್ಮ ಜಾಗೃತಿನ ಜೀವನವೂ ಬೇರೆಯವ್ರಿಗೋಸ್ಕರ ನಮ್ಮ ನಿದ್ರೆಯೂ ಬೇರೆಯವ್ರಿಗೋಸ್ಕರ ಈ ರೀತಿಯಲ್ಲಿ ಯಾರು ಪರಿಭಾವಿಸುತ್ತಾನೋ ಆ ರೀತಿಯಲ್ಲಿ ಯಾವಾಗಲೂ ಬೇರೆಯವ್ರಿಗೋಸ್ಕರವೇ ತಾನು ಬದುಕ್ತಾನೋ ಅಂದರೆ ಸಮಸ್ತ ಜೀವನವೂ ಬೇರೆಯವ್ರಿಗೋಸ್ಕರ ತೇಯಿತಾ ಇರತಕ್ಕಂತಹ ಮನುಷ್ಯ ಅವನು ನಿಜವಾಗಿಯೂ ಕೂಡ ಇದು ಏನೋ ಉನ್ನತವಾಗಿರ್ತಕ್ಕಂತಹ ಮನುಷ್ಯ ಅದಿಲ್ಲದೆ ಹೋದರೆ ಪಶೋರಿವ ವಿಚೇಷ್ಟಿತ ಅವನ ನಡೆಯುವಿಕೆ ಆಗಲಿ ಅವನ ಎಚ್ಚರಿಕೆಯಾಗಲಿ ಅವನ ನಿದ್ರೆ ಆಗಲಿ ಅವನು ಓಡಾಡುವಿಕೆ ಆಗಲಿ ಎಲ್ಲವೂ ಕೂಡ ಅವನು ಮಾಡೋದಕ್ಕೂ ಅಲ್ಲಿ ಪ್ರಾಣಿಗಳು ಮಾಡೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಅವುಗಳು ಮಾಡೋದು ಅವು ಅವುಕ್ಕೆ ಮನುಷ್ಯನ ಒಂದು ಹೆಚ್ಚುಗಾರಿಕೆ ಏನು ಅರಿತು ಪರರಿಗೋಸ್ಕರ ತನ್ನನ್ನು ಸವಿಸ್ತಕ್ಕಂತಹ ಒಂದು ಹೆಚ್ಚುಗಾರಿಕೆ ಮನುಷ್ಯನಲ್ಲಿ ಇದೆ ಆದ್ರಿಂದ ಅವನು ಪ್ರಾಣಿಗಿಂತಲೂ ಹೆಚ್ಚು ಅಂತ ಹೇಳ್ತಾರೆ ಅಬಲಸ ಬಲಂ ರಾಜಾ, ಬಾಲಸ ರುದಿತಂ ಬಲಂ ಬಲಂ ಮೂರ್ಖಸ್ಯ ಮೌನತ್ವಂ ತಸ್ಕರಸ್ಯ ಅನೃತಂ ಬಲಂ ಎಲ್ಲರೂ ಒಂದೊಂದು ರೀತಿಯ ಬಲವನ್ನು ಅವಲಂಬಿಸಿಕೊಂಡೇ ಬದುಕ್ತಾರಂತೆ ಸಪೋರ್ಟ್ ಸ್ಟ್ರೆಂತ್ ಏನದು ಬಲ ಅಬಲಸ್ಯ ಬಲಂ ರಾಜಾ ಯಾರು ಸ್ವತಃ ತನ್ನನ್ನು ರಕ್ಷಿಸಿಕೊಳ್ಳಲು ಆಗುವುದಿಲ್ಲವೋ ಅವನಿಗೆ ಗೌರ್ಮೆಂಟ್ ಅಥವಾ ಆಗಿನ ಕಾಲದಲ್ಲಾದರೆ ರಾಜಾ ಅಬಲರನ್ನ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ರಾಜನದ್ದು ಮತ್ತು ಬಾಲಸ್ಯ ರುದಿತಂ ಬಲಂ ಮಕ್ಕಳಿಗೇನಪ್ಪ ಒಂದು ಬಲ ಅಂದರೆ ಅಳೋದೇ ಬಲ ಅಂತೆ ಹತ್ತು ಬಿಟ್ಟರೆ ಸಾಕು ಬೇರೆಯವರೆಲ್ಲ ತೆಪ್ಪಗಾಗ್ಬಿಡ್ತಾರೆ ಮೊದಲು ಸಮಾಧಾನ ಮಾಡಿಬಿಡೋಣಪ್ಪ ಇದನ್ನು ಅಂತ ಮಗುವಿನ ಹಾಗೆ ಅದರ ಬಲ ಅದು ಅದಕ್ಕೆ ಗೊತ್ತಿದೆ ಅದು ನಾನು ಹತ್ರ ಬೇರೆಯವರೆಲ್ಲ ನನಗೆ ಸಮಾಧಾನ ಮಾಡ್ತಾರೆ ಬಾಯಿ ಮುಚ್ಕೊಡ್ತಾರೆ ಅಂತ ಕೇಳಿದ್ದಲ್ಲ ಕೊಡಿಸ್ತಾರೆ ಅಂತಲೂ ಇದೆ ಬಲಂ ಮೂರ್ಖಸ್ಯ ಮೌನತ್ವಂ ಅವನು ಮೂರ್ಖನಾದರೆ ಅವನಿಗೆ ಬಲ ಏನು ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಬಾಯಿ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ ಅವನು ಏನು ಅಂತ ಬಣ್ಣ ಗೇಡು ಆದ್ದರಿಂದ ಅವ್ನ ಬಣ್ಣ ಗೊತ್ತಾಗದೇ ಇರಬೇಕಾದ್ರೆ ಒಂದು ಬಲ ಅವಲಂಬಿಸ್ಕೋಬೇಕಲ್ಲ ಯಾವುದಂದ್ರೆ ಮೌನ ಸ್ವಾಮಿ ಇವರು ಮೌನವ್ರತ ಅವಲಂಬಿಸಿದ್ದಾರೆ ಅಂತ ಅವಾಗ ಇನ್ನೂ ಹೆಚ್ಚು ಇದು ಬರುತ್ತೋ ಮೌನವ್ರತ ಬೇರೆ ಎಲ್ಲ ಗೊತ್ತಿದ್ದೂ ಮೌನವಾಗಿದ್ದಾರೆ ಅಂತಾರೆ ಜನ ತಸ್ಕರಸ್ಯ ಅನೃತಂ ಬಲಂ ಕಳ್ಳನಿಗೆ ಸುಳ್ಳೇ ಬಲ ಯಾಕೆ ಅವನು ಸುಳ್ಳು ಇಲ್ಲದೆ ಹೋದ್ರೆ ಕಾಲು ಕಬ್ಣ ತಂದು ಅವನಿಗೆ ಬರೆಯಿಡ್ತಾರೆ ಆದ್ರಿಂದ ಅವನಿಗೆ ಸುಳ್ಳು ಹೇಳಿಕೊಂಡೇ ಇರ್ತಾನೆ ಒಂದು ಸುಳ್ಳನ್ನು ಸಂಜಾಯಿಸೋದಕ್ಕೆ ಇನ್ನೊಂದು ಸುಳ್ಳು ಆ ಸುಳ್ಳನ್ನ इ तेपे हाकली इन सू सुन सरमाले कलू व्यवहारिकवारत मतल यथा ही पुरुष तथा शास्त्र समधिगछति तथा तथा से मेधा सैद् विज्ञाना से यकारे मनुष्य शास्त्री ಚೆನ್ನಾಗಿ ಅಧ್ಯಯನ ಮಾಡಿ ಆಳವಾಗಿ ಮುಳುಗಿ ಚಿಂತಿಸಿ ಅದರಲ್ಲೇ ಮುಳುಗಿರ್ತಾನೋ ಹಗಲಿರುಡು ತಥಾ ತಥಾಸ್ಯ ಸ್ಯಾತ್ ಅವನ ಬುದ್ಧಿ ವಿಶಾಲವಾಗ್ತಾ ಹೋಗುತ್ತೆ ಆಯಾ ಒಂದು ವಿಷಯದಲ್ಲಿ ವಿಜ್ಞಾನಂಚ ಅಸ್ಯ ರೋಚತೆ ಹಾಗೆ ಅವನ ಒಂದು ಅನುಭವವೂ ಕೂಡ ಇಡೀ ಜಗತ್ತಿಗೆ ಇಷ್ಟವಾಗತ್ತಂತೆ ಪ್ರಿಯವಾಗತ್ತೆ ಓ ಇವನಲ್ಲಿ ಒಳ್ಳೆಯ ಅನುಭವ ಇದೆ ಕೇಳೋಣ ಯಾವ ರೀತಿಯಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇವನಿಗೆ ಗೊತ್ತಿದೆ ಅದರ ಬಗ್ಗೆ ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸು ಇದೆ ನಾಲೆಡ್ಜು ಇದೆ ಪ್ರಾಕ್ಟಿಕಲ್ ನಾಲೆಡ್ಜ್ಜು ಇದೆ ಅಂಥೇಳಿ ಅವನನ್ನು ಬಳಿ ಸಾರ್ತಾರೆ ಯಥಾ ಯಥಾಹಿ ಪುರುಷ ಕಲ್ಯಾಣ ಕೂರುತೆ ಮತಿಂಗ್ ತಥಾ ತಥಾಹಿ ಸರ್ವತ್ರ ಶ್ಲಿಷ್ಯತೆ ಲೋಕಸುಪ್ರಿಯ ಇದು ಫೇಮಸ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ನಿಜವಾಗಲೂ ಫೇಮಸ್ ಆಗಬೇಕು ಅಂತಿದ್ದರೆ ಸುಳ್ ಸುಳ್ಳು ಫೇಮಸ್ ಆಗಬೇಕಂದ್ರೆ ಜನಕ್ಕೆ ಹೇಳಬೇಕಾಗಿಲ್ಲ ಬೇಕಾದಷ್ಟು ಮಾಡ್ತಾರೆ ಹೇಳಿಲ್ವಾ ಒಂದು ಕಲಿವಿಡಂಬನಮ್ ಅಂತ ಒಂದು ಗ್ರಂಥ ಇದೆ ತುಂಬ ಸುಂದರವಾಗಿದೆ ನೀಲಕಂಠೆ ದೀಕ್ಷಿತರು ಕಲಿಗಾಲದಲ್ಲಿ ಜನರು ಫೇಮಸ್ ಆಗಬೇಕಾದ್ರೆ ಏನು ಮಾಡ್ತಾರಂತೆ ಕತ್ತೆ ಥರ ಕೂಗ್ತಾರಂತೆ ಯಾಕೆ ಜನ ಎಲ್ಲ ಓಡಿಬರ್ತಾರೆ ವಿ ಕತ್ತೆ ಅಲ್ದಿದ್ದು ಕತ್ತೆ ಥರ ಕೂಗ್ತಾ ಇದೆಯಲ್ಲ ಅಂತ ಜನಕ್ಕೆಲ್ಲ ನಕಲಿ ಡೂಪ್ಲಿಕೇಟ್ ಕಂಡ್ರೆ ಇಷ್ಟ ಅದೇ ಕತ್ತೆನೇ ಕೂಗ್ತಾ ಇದ್ರೆ ಒಂದು ಒಂದು ಅದಕ್ಕೊಂದು ಲಾತ ಹಾಕಿ ಓಡಿಸ್ತಾರಂತೆ ಇದೇನಿದು ಇದೇನು ಇದಿಲ್ಲ ಇದರಲ್ಲೊಂದು ಸ್ಪೆಷಲ್ ಇಲ್ಲ ಮನುಷ್ಯ ಕತ್ತೆ ಥರ ಕೂಗಿದರೆ ಅದು ಏನೋ ಒಂದು ಓ ಈಗ ಚೆನ್ನಾಗಿದೆ ಅಂತ ಹಾಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಫೇಮಸ್ ಆಗಬೇಕಾದ್ರೆ ಎಲ್ಲ ಮಾಡ್ತಾರಲ್ಲ ಈಗ ನ್ಯೂಸ್ ಪೇಪರಲ್ಲಿ ಬರುತ್ತಲ್ಲ ಫೇಮಸ್ ಆಗಬೇಕಾದ್ರೆ ಏನೇನು ಮಾಡೋದು ಅಂತ ಧರ್ಮ ದೂಷಣೆ ಮಾಡಿಬಿಟ್ರೆ ನಾವೇ ಹೆಡ್ಡರು ಅಂತ ತೋರಿಸ್ಕೊಡೋಕ್ಕೆ ಯಾಕೆ ಬುದ್ಧಿವಂತರು ಅಂದರೆ ಏನು ರೀ ಎಲ್ಲರೂ ಬುದ್ಧಿವಂತರ್ರಿ ಅವ್ರ ಪ್ರಕಾರ ಹೆಡ್ರು ಹೆಡ್ರು ಸಿಗಲ್ಲ ಈಗ ಆದ್ದರಿಂದ ನಾನೇನೋ ಒಂದು ದೂಷಣೆ ಮಾಡಿಬಿಟ್ರೆ ಆಯಿತು ಹ್ಞೂ ನಾನು ಮಹಿಷಾಸುರನ ಭಕ್ತ ಹಾಂ ನಾನು ಮಹಿಷಾಸುರನೇ ಪೂಜೆ ಮಾಡ್ತೀನಿ ಏನು ಮಾಡ್ತೀಯ ಅಂದರೆ ಹಾಗೆಲ್ಲರೂ ಹೋದಾ ಮಹಿಷಾಸುರನ ಪೂಜೆ ಮಾಡ ತುಂಬ ಪೇಪರ್ನಲ್ಲೂ ಕೂಡ ಅಂಥವರೇ ಬೇಕಾಗಿದೆ ಯಾಕಂದರೆ ಸಹಜವಾಗಿರೋದೇನೂ ಪೇಪರ್ನಲ್ಲಿ ಬರೋದಿಲ್ಲ ಇವರು ಧ್ಯಾನ ಜಪವನ್ನು ಮಾಡಿದರು ಪೇಪರ್ನೋರಿಗೆ ಬೇಕಾಗಿಲ್ಲ ಇವರು ಸತ್ಯವನ್ನು ನುಡಿದರು ಬೇಕಾಗಿಲ್ಲ ವ್ಯಭಿಚಾರ ಮಾಡಿದರು ಅಂದರೆ ಬರುತ್ತೆ ಬೇಕಿದ್ರು ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಎಲ್ಲೆಲ್ಲಿ ನ್ಯೂಸ್ ಪೇಪರ್ ಇದೆಯೋ ಗಂಗಾ ಪ್ರೋಕ್ಷಣೆ ಮಾಡ್ತಾ ಇದ್ರು ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರ ವಚನವೇದೂ ಓದಿ ಗೊತ್ತಾಗ್ತದೆ ನಿಮಗೆ ಓದಲ್ಲ ನಾವು ಯಾಕೆ ಅದರಲ್ಲೇನಿದೆ ಸಹಜವಾಗಿರೋದಿದೆ ನಮಗೆ ನ್ಯೂಸ್ ಪೇಪರ್ ಇನ್ನೊಬ್ಬರು ಗಾಸಿಪ್ ತುಂಬ ಇಷ್ಟ ಅವನು ಎಷ್ಟು ಮದುವೆ ಆದ ಎಸ್ಸಲ್ಲಿ ಡೈವರ್ಸ್ ಕೊಟ್ಟ ಏನು ರುಚಿ ನೋಡ್ರಿ ಇದರಲ್ಲಿಲ್ಲ ಆದರೆ ನಿಜವಾಗಿಯೂ ಒಂದು ಲೋಕಪ್ರಿಯತೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ನೋಡಿ ಯಥಾ ಯಥಾಹಿ ಪುರುಷ ಕಲ್ಯಾಣೇ ಕುರುತೆ ಮತಿಮ್ ಹಗಲು ಎರಡು ಜನರ ಕಲ್ಯಾಣಕ್ಕೋಸ್ಕರ ಯಾರು ಚಿಂತನೆ ಮಾಡಿ ಅದರಲ್ಲಿ ಕಾರ್ಯನಿರತನಾಗ್ತಾ ಇರ್ತಾನೋ ಜನಕ್ಕೆ ಗೊತ್ತಾಗಲ್ವೇಂದ್ರಿ ಒಂದು ನಾಯ್ ನಾಯಿ ಮರಿ ಅದಕ್ಕೆ ಗೊತ್ತಾಗತ್ತೆ ಅಯ್ಯೋ ಇವನು ಎಷ್ಟು ಪ್ರೀತಿಸ್ತಾನೆ ನನ್ನನ್ನು ಅಂತ ಅದು ಯಾವಾಗಲೂ ಅವನು ಹಿಂದ್ಗಡೆನೇ ಸುತ್ತಾಡುತ್ತೆ ಇನ್ನು ಸಕಲ ಬುದ್ಧಿಯನ್ನು ಬಲ್ಲಂತ ಈ ಜನರಿಗೆ ಗೊತ್ತಾಗಲ್ವಾ ನಮಗೋಸ್ಕರ ಆತ ದುಡಿತಾ ಇದ್ದಾನೆ ಅಂತ ಖಂಡಿತವಾಗೂ ಗೊತ್ತಾಗುತ್ತೆ ಆ ಏನಾಗ್ತದೆ ತಥಾತಥಾ ಈ ಸರ್ವತ್ರ ಶ್ಲಿಷ್ಯತೆ ಲೋಕಸುಪ್ರಿಯ ಎಷ್ಟೆಷ್ಟು ಅವನು ಜನರ ಬಗ್ಗೆ ಚಿಂತನೆಯನ್ನೇ ಮಾಡ್ತಾ ಇರ್ತಾನೋ ಅವ್ರು ಒಳ್ಳೆಯದಾಗಲಿ ಅಂತ ಹಾದಿಯಲ್ಲಿ ದುಡಿತಾಯಿರ್ತಾನೋ ಅಷ್ಟೆಷ್ಟು ಜನರೆಲ್ಲ ಬಂದು ಅವನಿಗೆ ಅಂಟಿಕೊಳ್ತಾರಂತೆ ಹಾಗೆ ಲೋಕಸುಪ್ರಿಯ ಲೋಕ ಲೋಕದಲ್ಲಿ ಒಳ್ಳೆಯ ಹೆಸರನ್ನು ಪಡಿ ಪಡಿತಾನೆ ಎಲ್ಲರಿಗೂ ಅವನು ಇಷ್ಟವಾಗ್ತಾನೆ ಲೋಭ ಪ್ರಮಾದ ವಿಶ್ವಾಸೈ ಪುರುಷೋ ನಶ್ಯತಿ ತ್ರಿಭಿ ತಸ್ಮಾತ್ ಲೋಭೋ ನ ಪ್ರಮಾದೋ ನೋ ನ ಇದೊಂದು ವೆರಿ ಪ್ರಾಕ್ಟಿಕಲ್ ಅಡ್ವೈಸ್ ಲೋಭ ಅಂದರೆ ಹೆಚ್ಚು ಹೆಚ್ಚು ನಮಗೆ ಎಷ್ಟಿದೆಯೋ ನಮಗೆ ಬದುಕೋದಕ್ಕೆ ಎಷ್ಟು ಬೇಕೋ ಎಷ್ಟು ಸಾಕೋ ಅದರಲ್ಲಿ ತೃಪ್ತಿಯನ್ನು ಪಡೆದೇ ನಮ್ಮ ಮಕ್ಕಳಿಗೆ ನಮ್ಮೊಮ್ಮಕ್ಕಳಿಗೆ ನಮ್ಮ ಮರಿ ಮಕ್ಕಳಿಗೆ ಇನ್ನೂ ಅದನ್ನು ಇಡೋದಕ್ಕೆ ಅದನ್ನು ಬೇರೆಯವರ ಆಸ್ತಿಯ ಮೇಲೆ ಕಣ್ಣು ಹಾಕೋದಿದೆಯಲ್ಲ ಅದು ಲೋಭ ಪ್ರಮಾದ ಜೀವನದಲ್ಲಿ ಏನನ್ನು ಸಾಧಿಸ್ಬೇಕೋ ಅದನ್ನು ಒಮ್ಮೆಯೂ ಚಿಂತನೆ ಮಾಡದೆ ಇರೋದೇ ಗ್ರೇಟೆಸ್ಟ್ ಎರರ್ ಏನದು ಆತ್ಮಸಾಕ್ಷಾತ್ಕಾರ ಅದು ಪ್ರಮಾದ ಪ್ರಮಾದೋ ವೈ ಮೃತ್ಯುಹು ಅಂತ ಸನತ್ಸುಜಾತ ಹೇಳ್ತಾನೆ ಸನತ್ಸುಜಾತೀಯದಲ್ಲಿ ಯಾರಿಗೆ ಹುಟ್ಟು ಗುರುಡನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಹೇಳ್ತಾನೆ ಆಮೇಲೆ ವಿಶ್ವಾಸ ಕಂಡು ಮೇಲೆ ವಿಶ್ವಾಸ ಇಡೋದು ಈಗಿನ ಸಮಾಜಕ್ಕೆ ಕರೆಕ್ಟ್ ಆಗಿದೆ ಇದು ಪುರುಷೋ ನಶ್ಯತಿ ತ್ರಿವಿ ಈ ಮೂರರಿಂದಲೂ ಕೂಡ ಮನುಷ್ಯ ನಾಶ ಆಗ್ತಾನೆ ತಸ್ಮಾತ್ ಆದ್ರಿಂದ ಲೋಭೋ ನ ಕರ್ತವ್ಯ ಮಾಡಬೇಡಿ ಪ್ರಮಾದೋ ನೋ ಪ್ರಮಾದವನ್ನು ಕೂಡ ಮಾಡಬೇಡಿ ನ ವಿಶ್ವಸೇತ್ ಸುಮ್ ಸುಮ್ಮನೆ ಹಾಗೆ ವಿಶ್ವಾಸ ಇಡಬೇಡಿ ಅಂತ ಶ್ರೀರಾಮಕೃಷ್ಣ ಹೇಳಿಕೊಟ್ರಲ್ಲ ಎಲೆ ಯೋಗೇನ್ ಹೋದ ಬಾಣಲಿ ತಗೊಂಬಾರೋ ಅಂತ ಅವನು ಅಂದ್ಕೊಂಡ ಅಂಗಡಿ ಆಧ್ಯಾತ್ಮಿಕ ಜೀವಿ ಇರಬೇಕು ಅಂತ ನಾಮ ಗೀಮ ಎಲ್ಲ ಚೆನ್ನಾಗಿ ಬಳ್ಕೊಂಡಿದ್ದ ಇವನಿಗೆ ಬಳಿಯಕ್ಕೆ ಹೋಗ್ಬಿಟ್ಟು ಅವನು ಹೇಳ್ದ ಒಳ್ಳೇದು ಕೊಡ್ರಿ ಅಂತ ಓಹ್ ಇದು ಒಳ್ಳೇದೇ ತೊಗೊಳ್ಳಿ ಅಂತ ನೀವು ಒಳ್ಳೇದು ಅಂತ ಹೆಸರು ಹೇಳಿದ್ರಲ್ಲ ಅವ್ನು ಎಲ್ಲದೂ ಒಳ್ಳೇದೇ ಅವನು ಅಂಗಡಿದು ಯಾವತ್ತಾದರೂ ಅವನು ಇದು ಕೆಟ್ಟದ್ದಿದೀರಿ ತೊಗೊಬಿಡ್ರಿ ಅಂತ ಅವನು ಹೇಳ್ತಾನ ತೊಗೊಳ್ಳೋನು ಪರೀಕ್ಷೆ ಮಾಡಿ ತೊಗೊಳ್ಬೇಕು ತಾನೇ ಶ್ರೀರಾಮಕೃಷ್ಣ ಹೇಳಿಕೊಡ್ತಾರಮ್ಮಲ್ಲಿ ಬಂದ ಮೇಲೆ ಅದರಲ್ಲೆಲ್ಲೋ ತೂತಿರುತ್ತೆ ಅದರಲ್ಲಿ ಛೀ ಭಕ್ತನಾಗಬೇಕೇ ಹೊರತು ಮಂಕನಾಗೋದೇನಯ್ಯ ಅಂತಾರಲ್ಲಿ ಅವನೇನು ಹೇಳಿಬಿಟ್ಟ ನೀನು ಪರೀಕ್ಷೆ ಮಾಡಿ ಹಣ ಯಾರದ್ದು ಅಂದರು ಶ್ರೀರಾಮಕೃಷ್ಣರು ಭಕ್ತರ ಹಣ ಈ ರೀತಿಯ ದುರುಪಯೋಗ ಪಡಿಸ್ಬಿಟ್ಟಲ್ಲ ಅಂತಾರೆ ಆದ್ದರಿಂದ ಈ ರೀತಿಯಲ್ಲಿ ವಿಶ್ವಾಸ ಯಾರ ಮೇಲೆ ವಿಶ್ವಾಸ ಇಡಬೇಕೋ ಗುರುವಿನಲ್ಲಿ ಶಾಸ್ತ್ರ ಶಾಸ್ತ್ರವಾಕ್ಯದಲ್ಲಿ ಆ ವಿಶ್ವಾಸ ಇಡಬೇಕಂದ್ರೆ ಶ್ರದ್ಧೆ ಇಡಬೇಕು ಹೊರತು ಕಂಡು ಕಂಡಿದ್ದ ಮೇಲೂ ವಿಶ್ವಾಸ ಇಡಬಾರದು ತಾವದ್ ಭಯಸಭೇತವ್ಯಂ ಯಾವತ್ ಭಯಂ ಅನಾಗತಂ ಉತ್ಪನ್ನೇತು ಭಯೇ ತೀವ್ರೇ ಸ್ಥಾತವ್ಯಂ ವೈ ಹಿ ಅಭೀತವತ್ ಇದು ಅತ್ಯಂತ ನಾವೆಲ್ಲರೂ ಕಲಿಬೇಕಾಗಿರೋದು ಇದು ಭಯವೇ ಇಲ್ಲ ಭಯವೇ ಬೇಡ ಅನ್ನೋದಲ್ಲ ತಾವತ್ ಭಯಸಭೇತವ್ಯಂ ಎಲ್ಲಿಯವರೆಗೆ ಭಯದಿಂದ ನಾವು ಭಯಪಡಬೇಕೋ ಎಲ್ಲಿ ಎಲ್ಲಿ ತನಕ ನಮಗೆ ಭಯ ಉಂಟಾಗೋದಿಲ್ವೋ ಅಲ್ಲಿ ತನಕ ಭಯ ಉಂಟಾಗಲಿಲ್ವಲ್ಲ ಅಂತ ಭಯಪಡಬೇಕು ಯಾಕೆ ಅಂದರೆ ಭಯ ಅಂದರೆ ಎಚ್ಚರಿಕೆಯ ಒಂದು ಸಂಕೇತ ನೋಡಿ ಸಾಮಾನ್ಯ ಮನುಷ್ಯರಿಗೆ ಯಾವಾಗಲೂ ಮನಸ್ಸು ನಿದ್ದೆ ಹೊಡಿತಾ ಇರುತ್ತೆ ಅಲರ್ಟಾಗಿರೋಲ್ಲ ಭಯ ಇದ್ದಾಗ ನೋಡಿ ಆತ ಎಷ್ಟು ಅಲರ್ಟಾಗಿರುತ್ತೋಡಿ ನಿಮ್ಮ ಮನೆಯಲ್ಲಿ ಹಾವು ಬಂದಿದೆ ಅಂತ ಗೊತ್ತಿದೆ ಎಲ್ಲಿದೆ ಗೊತ್ತಿಲ್ಲ ಈಗ ಹೇಗಿರುತ್ತೆ ನೋಡಿ ಫುಲ್ ಅಲರ್ಟ್ ಆಗಿರ್ತೀರ ಅದು ಹಿಡಿಯೋ ತನಕ ನಿಮ್ಗೆ ನಿದ್ದೆ ಬರಲ್ಲ ಜಾಗರಣೆ ಮಾಡಿಬಿಡ್ತೀರಾ ಅದೇನು ಶಿವರಾತ್ರಿ ಅಲ್ಲ ಆದರೂ ಜಾಗರಣೆ ಮಾಡ್ತೀರ ಯಾಕೆ ಭಯ ಯಾಕೆ ಭಯ ಅದೇನು ಸುಮ್ಮ ಸುಮ್ಮನೆ ಭಯನಾ ಭಯ ಪಡಬಾರ್ದು ಆಗಿದ್ರೆ ಅಲ್ಲ ಅದು ಎಚ್ಚರಿಕೆಯ ಸಂಕೇತ ಕಡ್ದು ಬಿಡುತ್ತೆ ಇಲ್ಲದೆ ಎಚ್ಚರಿಕೆ ಇಲ್ಲದೆ ಇಲ್ಲದ್ರೆ ಕಡ್ದು ಬಿಡ್ತದೆ ನೀವೆಲ್ಲ ತುಳಿದು ಸರಿ ಆ ಭಯ ಆದ್ರಿಂದ ಕೆಲವರು ಹೇಳ್ತಾರಲ್ಲ ಏನು ಇದೆ ಏನು ಏನು ಭಯ ಪಡೋದು ಏನು ಹಾಗೆ ಹೀಗೆ ಅವರೆಲ್ಲ ಎಚ್ಚರಿಕೆ ಎಚ್ಚರಿಕೆ ಗೇಡಿಗಳು ಅಂತ ಕನ್ನಡದಲ್ಲಿ ಎಚ್ಚರಿಕೆ ಎಚ್ಚರಿಕೆ ಗೇಡಿಗಿಂತ ಒಂದು ಯಾವುದರಲ್ಲೂ ಒಂದು ಸೀರಿಯಸ್ನೆಸ್ ಇರೋದಿಲ್ಲ ಜನಕ್ಕೆ ಅದಕ್ಕೆ ನೋಡಿ ನಮ್ಮಲ್ಲಿ ಹೇಳ್ತಾರೆ ಧರ್ಮ ಬೀರು ಆಗು ಅಂತ ಯಾಕೆ ಹೇಳಿದ್ದು ಧರ್ಮ ಬೀರು ಅಂದರೆ ಅರ್ಥ ಏನು ಗೊತ್ತಾ ಆ ಶಬ್ದಕ್ಕೆ ಧರ್ಮಕ್ಕೆ ಹೆದರು ನನ್ನಿಂದ ಎಲ್ಲಿ ಅಧರ್ಮ ಆಗಬಾರ್ದಪ್ಪ ಎಲ್ಲಿ ಅಧರ್ಮ ಆದೀತೋ ಅಂತ ಹೆದರ್ಬೇಕಂತೆ ಯಾಕೆ ಹಾಗೆ ಹೆದರಬೇಕು ಹಾಗೆ ಎಚ್ಚರಿಕೆ ಜೀವನವನ್ನು ನಡೆಸ್ತೇನೆ ನಾನು ಲೋಪ ಆಗಬಾರ್ದು ನನ್ನ ನಡತೆಯಲ್ಲಿ ನನ್ನ ನುಡಿಯಲ್ಲಿ ನನ್ನ ಆಲೋಚನೆಯಲ್ಲಿ ಇನ್ನೊಬ್ಬರಿಗೆ ನೋವಾಗಬಾರ್ದು ಈ ಒಂದು ದಿಸೆಯಲ್ಲಿ ನಾವು ಆ ಬದುಕುವುದಕ್ಕೆ ಧರ್ಮ ಭೀರುತ್ವ ಬೇಕು ಹೆದರಬೇಕು ಧರ್ಮಕ್ಕೋಸ್ಕರ ಹಾಗೆ ಇಲ್ಲೂ ಕೂಡ ತಾವದ್ ಭಯಸ್ಯ ಭೇತವ್ಯಂ ಭಯ ಭಯಕ್ಕೆ ಭಯ ಬರಲಿ ಭಯ ಬರಲಿ ಅಂತ ಹೇಳಿ ನಾವು ಕೇಳ್ಕೊಳ್ಬೇಕು ಆ ಭಯಕ್ಕೋಸ್ಕರ ನಾವು ಭಯಪಡಬೇಕು ಯಾವ ಭಯಂ ಅನಾಗತಂ ಎಲ್ಲಿಯವರೆಗೆ ಭಯ ಬರುವುದಿಲ್ಲವೋ ಅಲ್ಲಿಯ ತನಕ ಭಯ ಭಯಕ್ಕೆ ಭಯಪಡಬೇಕಂತೆ ನಾವು ಉತ್ಪನ್ನೇತು ಭಯೇ ತೀವ್ರೇ ಒಮ್ಮೆ ಭಯ ತೀವ್ರವಾಗಿ ಉತ್ಪನ್ನವಾದಾಗ ಆವಾಗ ಏನು ಮಾಡಬೇಕು ಆವಾಗ ಆ ಭಯದ ಕೆಲಸ ಆಯಿತು ಭಯ ಯಾಕೆ ಬಂತು ಅಂದರೆ ನಮ್ಮನ್ನು ಅಲರ್ಟ್ ಮಾಡಲಿಕ್ಕೆ ನಾನು ಆಗಲೇ ಹೇಳಿದಾಗ ಎಚ್ಚರಿಕೆ ಮಾಡಲಿಕ್ಕೆ ಇನ್ನು ಎಚ್ಚರಿಕೆ ಆದಮೇಲೂ ಭಯ ಪಡಬಾರ್ದು ಆವಾಗೇನಾಗುತ್ತೆ ಬುದ್ಧಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಈ ಸಮಯದಲ್ಲಿ ಅಂತ ವಿಚಾರ ಮಾಡಲಿಕ್ಕೆ ಆಗೋಲ್ಲ ತೀವ್ರವಾಗಿರ್ತಕ್ಕಂಥ ಭಯ ಇದ್ದಾಗ ಏನೇನೋ ಮಾಡಿಬಿಡ್ತಾನೆ ಗಡಿಬಿಡಿಯಲ್ಲಿ ಅಂತಹ ಸಮಯದಲ್ಲಿ ಉತ್ಪನ್ನೆಯಿತು ಭಯೇ ತೀವ್ರೇ ಸ್ಥಾತವ್ಯಂ ಹೀ ಅಭೀತವತ್ ಭಯವೇ ಇಲ್ಲದವರಂತೆ ಆತ ನಿಂತುಬಿಡಬೇಕಂತೆ ಬಹಳ ಭಯ ಆದಮೇಲೆ ಭಯವೇ ಇಲ್ಲದಂತೆ ಆತ ನಿಂತುಬಿಡಬೇಕು ಅವಾಗ ಏನಾಗುತ್ತೆ ಬುದ್ಧಿ ತಿಳಿಯಾಗ್ತದೆ ವಿಚಾರ ಮಾಡ್ಬೋದು ಈಗ ಹೇಗೆ ಇದರಿಂದ ನಾನು ತಪ್ಪಿಸ್ಕೊಳ್ಬೋದು ಅಂತ ಋಣಶೇಷಂಚ ಅಗ್ನಿಶೇಷನ್ ವ್ಯಾಧಿಶೇಷಂ ತಥೈವಚ ಪುನಃಪುನಃ ಪ್ರವರ್ಧನ್ ತಸ್ಮಾತ್ ಶೇಷಂನ ಕಾರಯೇತ್ ಈ ಮೂರನ್ನು ಉಳಿಸಬಾರದಂತೆ ಯಾಕೆ ಉಳಿಸಿದ್ರೆ ನಮ್ಮನ್ನು ನಿಧಾನವಾಗಿ ನಾಶ ಮಾಡ್ತವೆ ಯಾವುದನ್ನು ಉಳಿಸಬಾರ್ದು ಋಣಶೇಷ ಸಾಲ ಬಾಕಿ ಸಾಲದ ಬಾಕಿ ಮಾಡಬಾರ್ದು ಅಗ್ನಿಶೇಷ ನೀವೆಲ್ಲೋ ಅಗ್ನಿ ಉಪಯೋಗಿಸಿದ್ರೆ ಒಲೆಯಲ್ಲಿ ಆವಾಗ ಏನು ಮಾಡಿದ್ರಿ ಆರಿಸಲಿಲ್ಲ ಸ್ವಲ್ಪ ಹಾಗೆ ಕಿಡಿ ಉಳ್ಕೊಳ್ತು ಈಗ ಯಾರು ಆ ಅಗ್ನಿಯನ್ನು ಆದರೂ ಗ್ಯಾಸ್ ಅದರಲ್ಲೂ ಸಾಕಲ್ಲ ಹೆಂಗೆ ಬಿಟ್ಬಿಟ್ಟು ಹೋಗಿಬಿಟ್ರೆ ಆಗೋಯ್ತು ಅಗ್ನಿಶೇಷ ಅಗ್ನಿಯ ಕಿಡಿ ಅದನ್ನು ಸಂಪೂರ್ಣ ನಂದಿಸಿಯೇ ನಾವು ಅಲ್ಲಿಂದ ಹೋಗಬೇಕು ಆಮೇಲೆ ವ್ಯಾಧಿಶೇಷ ರೋಗ ಚೆನ್ನಾಗಿ ಮಾತ್ರೆ ತೊಗೊಳೋದು ಆಮೇಲೆ ಮಾತ್ರೆ ತೊಗೊಳೋದು ಬೇಜಾರಾಗುತ್ತೆ ನಿಲ್ಲಿಸ್ಬಿಡ್ತಾರೆ ನೈಂಟಿ ವಾಸಿ ಆಯಿತು ಇನ್ನು ಒಂದು ಪರ್ಸೆಂಟ್ ಹಾಗೆಯೇ ಅಂತ ಇಟ್ಕೊಳ್ಳೋಣ ರೋಗ ಅದಕ್ಕಷ್ಟೇ ಸಾಕು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆ ಒಂದು ಪರ್ಸೆಂಟೇ ಸಾಕು ಇನ್ನು ಹದಿನ ಹತ್ತು ಆಗಿ ಬೆಳೀತದೆ ಆದ್ರಿಂದ ರೋಗವನ್ನು ಬಾಕಿ ಉಳಿಸಬಾರ್ದಂತೆ ಯಾಕೆ ಮತ್ತೆ ಮತ್ತೆ ಅವು ಹುಟ್ಟುತ್ತವೆ ಅಂತ ದುರ್ಜನಸಿ ಸಂಘೇನ ಸೃಜನೋಪಿ ವಿನಶ್ಯತಿ ಪ್ರಸನ್ನಮಿ ಪಾನೀಯಂ ಕರ್ದಮೈ ಕಲುಷೀಕೃತ ಇದು ಸಂಘ ಸಂಗತ್ಯಾಗ ಮಾಡಬೇಕು ದುರ್ಜನರ ಸಂಘತ್ಯಾಗ ಮಾಡಬೇಕು ಅಂತ ದುರ್ಜನರ ಸಂಘದಿಂದ ನಮ್ಮಲ್ಲಿ ಎಷ್ಟೇ ಸದ್ಗುಣ ಇರಲಿ ಅವರ ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ಅವರಿಂದ ನಮ್ಮ ಮನಸು ವಿಚಲಿತವಾಗ್ತದೆ ನಮಗೂ ಕೂಡ ಆಟೋಮೆಟಿಕ್ಕಾಗೆ ಏನೋ ಒಂದು ತಪ್ಪು ಮಾಡಿಬಿಡೋಣ ಅಂತ ಅನಿಸ್ಬಿಡುತ್ತೆ ಅದು ಅವರ ಶಕ್ತಿಯ ಒಂದು ಇದು ಯಾಕೆಂದರೆ ಈ ಕೆಟ್ಟದಕ್ಕೆ ಶಕ್ತಿ ಜಾಸ್ತಿ ಒಳ್ಳೆ ಪವರ್ ಇರುತ್ತೆ ಫೋರ್ಸ್ ಬೀಳುತ್ತಾನೆ ಗುರುತ್ವಾಕರ್ಷಣೆ ಜಾಸ್ತಿ ಇರ್ತದೆ ಮೇಲೆ ಏರೋರಿಗೆ ಕಷ್ಟ ಇರೋದು ಆದ್ದರಿಂದ ದುರ್ಜನಸಿ ಸಂಗೇನ ಸುಜನೋಪಿ ವಿನಶ್ಯತಿ ಒಳ್ಳೆ ಮನುಷ್ಯನೂ ಕೂಡ ಹಾಳಾಗ್ತಾನೆ ಪ್ರಸನ್ನಮಿ ಪಾನೀಯಂ ಒಂದೊಳ್ಳೆ ನೀರಿದೆ ಕುಡಿಯೋ ನೀರು ಅಂತ ಇಟ್ಟಿದ್ರಿ ಅದು ಏನಾಯಿತು ಕೆಳಗಡೆ ಏನಾಗಿದೆ ನೀವು ತಗೊಳ್ಳುವಾಗ ಅವನು ಸ್ವಲ್ಪ ಮಣ್ಣು ಅದೇ ಥರ ಇದೆ ನೀವೆಲ್ಲ ಈ ಗಂಗಾ ಇದಕ್ಕೆ ಹೋದರೆ ಆ ತೀರದ ಒಂದು ನೀರು ನೀವೆಷ್ಟಿದು ಮಾಡಿ ತೊಗೊಂಡ್ರು ಕೂಡ ಒಂದಿಷ್ಟು ಒಳ್ಳೆ ಫೈನ್ ಸ್ಯಾಂಡ್ ಅದು ಅದು ಇಳ್ಕೊಂಡ್ಬಿಡುತ್ತಲ್ಲಿ ನೀವು ಅದೆಲ್ಲ ಕೆಳಗಡೆ ಇರಬೇಕದು ನೀವೇನಾದರೂ ಅಲ್ಲಾಡ್ಸ್ಲಿಕ್ಕೆ ಹೋದರೆ ಪುನಃ ಏನಾಯಿತು ಕರ್ದಮ ಕೆಸರ ಆಯ್ತು ಅದು ಅದನ್ನು ಕುಡಿಯೋಕ್ಕಾಗಲ್ಲ ಮತ್ತೆ ಅದೆಲ್ಲ ಸೆಟ್ಲ್ ಆಗಬೇಕು ನಿಧಾನಕ್ಕೆ ಅದು ಮೇಲ್ಗಡೆಯಿಂದ ನೀರು ತಗೊಳ್ಬೇಕು ಹಾಗೇ ಇದು ಕೂಡ ಕೆಸರ ಆಗ್ಬಿಡುತ್ತೆ ನಮ್ಮ ಜೀವನ ದುರ್ಜನರ ಸಂಘ ಮಾಡ್ತಾ ಮಾಡ್ತಾ आदिंदुर्जन संघवेड़ा अंतर तद्भुज यद्विजभुज्यशेषम स बुद्धिमो न कौति पापम तत्सौद्रीयते परे दंभैर्विना य्रीयसे स धर्म मोदल ब्राह्मण भोजनमी नरद ऊट निजवाद ऊट ತದ್ಭುಜತೆ ಯ್ವಿಜಭುಜ ಶೇಷಂ ಸಬುದ್ಧಿಮಾನ್ ಯೋ ನ ಕರೋತಿ ಪಾಪಂ ಒಬ್ಬನನ್ನು ಬುದ್ಧಿವಂತ ಅಂತ ಹೇಳ್ಬೋದು ಯಾರನ್ನ ಹೆಚ್ಚು ಓದ್ದೋ ಅಲ್ಲ ಯಾರ ಪಾಪ ಮಾಡೋದಿಲ್ವೋ ಅವನನ್ನು ಮಾತ್ರ ಬುದ್ಧಿವಂತ ಅಂತ ಹೇಳ್ಬೋದು ಯಾಕೆ ತಿಳ್ಕಂಡು ಪಾಪ ಮಾಡಿದ್ರೆ ಏನ್ಮಾಡೋದು ತಿಳ್ಕೊಂಡ ಮೇಲೆ ಪಾಪ ಮಾಡಬಾರ್ದು ಆದ್ರಿಂದ ಅವನ ಪಾಪ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಜವಾದ ಬುದ್ಧಿ ಅವನಿಗಿದೆ ಅಂತ ನಿಜವಾದ ವಿಜ್ಞಾನ ಅನುಭವ ಅವನಿಗಿದೆ ಅಂತ ಶಾಸ್ತ್ರದ ಅನುಭವ ಅವನಿಗಿದೆ ಅಂತ ಅರ್ಥ ತತ್ ಸೌಹೃದ ಯತ್ ಕ್ರಿಯತೆ ಪರೋಕ್ಷೆ ನಿಜವಾದ ಮೈತ್ರಿ ಫ್ರೆಂಡ್ಶಿಪ್ ಇದ್ದರೆ ಆ ಮನುಷ್ಯ ಯಾರ ಎದುರುಗಡೆ ಇನ್ನೊಬ್ಬರ ಎದುರುಗಡೆ ಇವನಿಗೊಪಕಾರ ಮಾಡಲ್ಲ ಒಬ್ಬ ಮಿತ್ರ ಇವನಿಗೆ ಗೊತ್ತಿಲ್ಲದ ಹಾಗೆ ಉಪಕಾರ ಮಾಡ್ತಾನೆ ಅದು ನಿಜವಾದ ಸೌಹೃದ ನಿಜವಾದ ಪ್ರೀತಿ ಇದೆ ನಿಜವಾದ ಮಿತ್ರತ್ವ ಇದೆ ಅಂತ ಕೇಳಿಸ್ಕೊಡತ್ತೆ ಇನ್ನು ನೂರು ಜನ ಗೊತ್ತಾಗಲಿ ಅಂತ ಮಾಡೋದು ಅದೇನು ನಿಜವಾದ ಮಿತ್ರತ್ವ ಅಲ್ಲ ಅದು ಇನ್ನೊಬ್ಬರಿಂದ ಫೇಮಸ್ ಆಗಬೇಕು ಅಂತ ಹೇಳಿಸ್ಕೊಳ್ಲಿಕ್ಕೆ ಏನೋ ಒಂದು ಮಾಡೋದು ಇಲ್ಲಿ ಒಂದು ಅವನಿಗೊಂದು ಪಾಪ ತುಂಬ ಕಷ್ಟ ಆಗಿದೆ ಅಂತ ಏನೋ ಒಂದು ಕೊಡೋದು ಆಮೇಲೆ ಟಾಮ್ ಟಾಮ್ ಹೊಡಿತಾ ಇರೋದು ನಾನು ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಅಂತ ಆದರೆ ಕೆಲವರು ಇರ್ತಾರೆ ಅವ್ರ ಕಷ್ಟದಲ್ಲಿದ್ದಾಗ ಅವರು ಗೊತ್ತಿಲ್ಲದ ಹಾಗೆ ಇನ್ನೊಬ್ಬ ವ್ಯಕ್ತಿಯಿಂದ ಸಹಾಯ ಮಾಡಿಸ್ತಾರೆ ಈ ವ್ಯಕ್ತಿ ಕೊನೆಯವರೆಗೂ ಗೊತ್ತಾಗಲ್ಲ ಯಾರು ನನಗೆ ನಿಜವಾಗಿಯೂ ಆ ಸಂದರ್ಭದಲ್ಲಿ ಸಹಾಯ ಮಾಡಿದ್ದು ಹಣ ಕಳಿಸಿದ್ದು ಯಾರು ಅಂತ ಗೊತ್ತೇ ಆಗಲ್ಲ ಅಂಥ ವ್ಯಕ್ತಿಗಳಿದ್ದಾರೆ ಈಗಲೂ ಕೂಡ ತುಂಬ ರೇರು ಏನನ್ನೂ ಬಯಸದೆ ಇನ್ನೊಬ್ಬರ ಮುಖಾಂತರವಾಗಿ ನನಗೇನು ಬೇಕಾಗಿಲ್ಲ ನೀವು ಅವ್ರು ಕೊಟ್ಬಿಡಿ ಅನ್ನ ಅವ್ರಿಗೆ ಗೊತ್ತೇ ಆಗಲ್ಲ ಅದು ನಿಜವಾದ ಮೈತ್ರಿ ಅಂದರೆ ಅದು ಡಂಭೈರ್ವಿನ ಯಹ್ ಕ್ರಿಯತೆ ಸಧರ್ಮ ನಾವು ಅನೇಕ ಕ್ರಿಯಾಕಲಾಪ ಮಾಡ್ತೀವಲ್ಲ ವಂಚನೆ ಇಲ್ಲದೆ ಮಾಡಿದರೆ ವಂಚನೆ ಅಂದರೆ ಸೋಗುತನ ಹೊರಗಡೆ ತೋರಿಸ್ಕೊಡೋದು ಮಾತ್ರ ಗಂಟೆ ಏನೋ ನಿನಾದ ಏನೋ ಏನೋ ದೊಡ್ಡ ಡೆಕೊರೇಷನ್ ಏನೋ ಹೊರಗಡೆ ಮನಸ್ನಲ್ಲಿ ಮಾತ್ರ ಕೆಸರು ಅಲ್ಲಿ ಪೂಜೆ ಆಗೋಲ್ಲ ಅದು ಧರ್ಮ ಆಗೋಲ್ಲ ಧರ್ಮ ಅಂದರೆ ಮನ್ಸು ಚೆನ್ನಾಗಿರಬೇಕು ಮೊದಲು ಹೊರಗಡೆ ನೀವು ಏನು ಮಾಡ್ತೀರೋ ಬಿಡ್ತೀರೋ ಅದು ಭಗವಂತನಿಗಲ್ಲ ಅದು ಭಗವಂತನಿಗೆ ಒಳಗಡೆ ನೀವು ಮನಸ್ಸಿನಲ್ಲಿ ಏನು ಮಾಡ್ತೀರಾ ಅದನ್ನ ಅವನು ಸ್ವೀಕರಿಸೋದವನು ನಿಮ್ಮ ಬುದ್ಧಿಯ ಸಾಕ್ಷಿಯವನು ಬುದ್ಧಿ ಒಳಗಿದ್ಕೊಂಡು ನೋಡ್ತಾ ಇರ್ತಾನೆ ಪ್ರತಿಯೊಂದು ಅದು ಅವನಿಗೆ ಆಫರ್ ಆಗ್ತಾ ಇರುತ್ತೆ ಪ್ರಸಾದವಾಗಿ ಆದ್ದರಿಂದ ದಂಭದಿಂದ ಮಾಡದೇ ಇರತಕ್ಕಂತಹದ್ದೇ ನಿಜವಾದ ಧರ್ಮ ಅಂತ ಹೇಳ್ತಾನೆ ಪರಮಾತ್ಮ ನಸಾ ಸಭಾ ಎತ್ರ ನ ಸಂತಿ ವೃದ್ಧಾನಥೆ ಯೇನ ವದಂತಿ ಧರ್ಮ ಧರ್ಮಸ್ಸನೋ ಯತ್ನ ಸತ್ಯಮಸ್ತಿ ನೈತತ್ ಸತ್ಯಂ ಯಲೇನ ಅನುವಿಧಂ ಒಂದು ಸಭೆ ಅಂದರೆ ಯಾವ ರೀತಿ ಇರಬೇಕು ಯಾವ ಸಭೆಯಲ್ಲಿ ಧರ್ಮವನ್ನು ಬಲ್ಲಂತಹ ಜ್ಞಾನಿಗಳಿದ್ದಾರೋ ಅದೇ ನಿಜವಾದ ಸಭೆಯಂತೆ ಸೋಗಲಾಡಿಗಳು ಕೇವಲ ಇನ್ನೊಬ್ರಿಗೆ ತೋರಿಸ್ಕೊಳಕ್ಕೆ ಮಾತ್ರ ಬರ್ತಂತ ಬರ್ತಕ್ಕಂತಹ ಒಂದು ಇದಿದೆಯಲ್ಲ ಜನರ ಒಂದು ಗುಂಪು ಅದಕ್ಕೆ ಸಭೆ ಅಂತ ಹೇಳೋಲ್ಲ ಸಭೆ ಅಂದರೆ ಧರ್ಮದ ಬಗ್ಗೆ ಗೊತ್ತಿರೋರು ಇರಬೇಕು ಈಗ ಒಂದು ಸಣ್ಣ ಉದಾಹರಣೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಅಂತ ಇರುತ್ತೆ ಸೊ ಬಣ್ಣ ಗಿಬ್ಬಣ್ಣ ಅವನು ಇವನು ಎಲ್ಲ ಬಂದು ಕೂತ್ಕೊತಾನೆ ನಿಜವಾಗಿ ಆ ಮ್ಯೂಸಿಕನ್ನು ಎಂಜಾಯ್ ಮಾಡೋರು ಯಾರು ಗೊತ್ತಾ ಯಾರಿಗೆ ಆ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಗೊತ್ತಿದೆಯೋ ಅವರು ಎಲ್ಲರೂ ಅದಕ್ಕೆ ಬರಬೇಕಂತೇನಿಲ್ಲ ಕೆಲವರು ಟೈಮ್ ಪಾಸಿಗೆ ಬರ್ತಾರೆ ಕೆಲವ್ರು ನಿದ್ರೆ ಮಾಡೋಕ್ಕೆ ಬರ್ತಾರೆ ಅಲ್ಲೂ ಕೂಡ ಒಳ್ಳೆ ಆ ಪಿಟೀಲ್ ವಾದನ ಇದ್ದರೆ ಎಷ್ಟು ಚೆನ್ನಾಗಿರುತ್ತ್ರೀ ಅಂತ ನಮಗೆ ಮನೆಯಲ್ಲಿ ಪಿಟೀಲ್ ವಾದನ ಇಲ್ಲ ಇಲ್ಲಿ ಪಿಟೀಲ್ ವಾದನ ಇದೆ ಚೆನ್ನಾಗಿರುತ್ತೆ ಅಂತ ಅವರ ಸಂಗೀತದ ಗಂಧ ಗೊತ್ತಿಲ್ಲ ಪಾಪ ಆದರೆ ಅದು ಸಭೆಯಲ್ಲ ಅವರಿಂದ ಸಭೆ ಆಗುವುದಿಲ್ಲ ಅದು ಆ ಒಂದೊಂದು ಆ ಸ್ವರ ಸಂಯೋಜನೆಗೆ ನಿಜವಾದ ಒಂದು ಅದರ ಒಂದು ಭಾವದ ಹಿನ್ನೆಲೆಯನ್ನು ಅರ್ಥ ಅರ್ಥಕೊಂಡು ಆಸ್ವಾದಿಸ್ತಾನಲ್ಲ ಅದು ಇವನು ಗೊತ್ತಾಗತ್ತೆ ಆ ಸಂಗೀತಜ್ಞನಿಗೆ ಗೊತ್ತಾಗುತ್ತೆ ಅಲ್ಲಿ ಕನೆಕ್ಷನ್ ಇದೆ ಭಾವಕ್ಕೆ ಭಾವಕ್ಕೆ ಅದು ನಿಜವಾದ ಸಭೆ ಅಲ್ಲಿ ಹಾಗೆ ಇಲ್ಲಿ ಕೂಡ ವೃದ್ಧರು ಇಲ್ಲದೇ ಇರು ವೃದ್ಧರು ಅಂದರೆ ವಯಸ್ಸಾದವರು ಅಂತ ಅರ್ಥ ಅಲ್ಲ ಯಾಕೆಂದರೆ ವಯಸ್ಸಾಗ್ಬಿಟ್ರೆ ಆ ಇದ್ದರೆ ಅದು ಏನಾಗತ್ತೆ ಅದು ರಿಟೈರ್ಡ್ಮೆನ್ ಇದಾಗ್ಬಿಡುತ್ತೆ ಕ್ಲಬ್ ಆಗಿಬಿಡುತ್ತೆ ಅದು ಸಭೆ ಅನ್ನಲ್ಲ ಅದು ಸಭೆ ಅಂದರೆ ಏನು ಆ ಸಭಾ ಮರ್ಯಾದೆ ಅಂದರೆ ಏನು ನಿಜವಾದ ಧರ್ಮ ಜ್ಞಾನ ಇರತಕ್ಕಂಥವರೆಲ್ಲ ಒಟ್ಟಿಗಿದ್ದಾಗ ಅದಕ್ಕೆ ಸಭೆ ಅಂತ ಹೆಸರು ಹಾಗಿದ್ರೆ ಅಂತಹ ಜ್ಞಾನಿಗಳು ಅಂದರೆ ಯಾರು ಯಾರು ಧರ್ಮವನ್ನೇ ನುಡಿಯುತ್ತಾರೋ ಅವರು ಜ್ಞಾನಿಗಳು ದ್ರೌಪದಿ ಹೇಳಿದ್ದು ಅದನ್ನೇನೇ ಅಲ್ಲಿ ದ್ರೋಣ ಇದ್ದರು ಭೀಷ್ಮಾಚಾರ್ಯರು ಇದ್ದರು ಕೃಪಾಚಾರ್ಯರಿದ್ದರು ಎಲ್ಲ ಇದ್ದರು ಆದರೆ ಧರ್ಮವನ್ನು ನುಡಿಲಿಲ್ಲ ಅಲ್ಲಿ ಏನೋ ಅವ್ರಿಗೊಂದು ಅನ್ನೋದ್ರಣ ಹಾಗೆ ಹೀಗೆ ಅಂದರು ಅಲ್ಲಿ ಬಂದಲು ದ್ರೌಪದಿ ಏನಿದು ಅಂತ ತೋಳಗಳ ಹಿಂಡು ಅದು ಸಭೆಯೇ ಸಭೆಗೆ ಅವಮಾನ ಅದು ತೋಳಗಳದೆಲ್ಲ ಒಟ್ಟು ಒಟ್ಟಿಗೆ ಹಾಕಿದರೆ ಹೇಗೆ ಓತು ಉಳ್ಳಿಡ್ತದೋ ಆ ರೀತಿಯಲ್ಲಿ ಅಷ್ಟೇ ಅದಕ್ಕೊಂದು ಮರ್ಯಾದೆ ಇರೋಲ್ಲ ಹಾಗೆ ಧರ್ಮವನ್ನು ಬಲ್ಲವರು ಎಲ್ಲಿ ಒಟ್ಟಿಗಿರ್ತಾರೋ ಅವರೇ ವೃದ್ಧರು ಧರ್ಮಸ್ಸನೋ ಎತ್ರನ ಸತ್ಯಮಸ್ತಿ ಬಹಳ ಇಂಪಾರ್ಟೆಂಟ್ ಇದು ಯಾವುದು ಧರ್ಮ ಯಾವ ಧರ್ಮದಲ್ಲಿ ಸತ್ಯ ಅನ್ನೋದಿದೆಯೋ ಅದು ಮಾತ್ರ ಧರ್ಮ ಬೇರೆ ಎಷ್ಟು ಆ ಶಾಸ್ತ್ರ ಈ ಶಾಸ್ತ್ರ ಅದು ಹಾಗೆ ಹೇಳುತ್ತೆ ಇದು ಹೇಳುತ್ತೆ ಏನಿದ್ರೂ ಅದರಲ್ಲಿ ಸತ್ಯ ಇಲ್ಲದೆ ಹೋದರೆ ಝೀರೋ ಎಲ್ಲ ಸತ್ಯ ಎಲ್ಲಿದೆಯೋ ಅಲ್ಲೇ ಧರ್ಮ ಆಮೇಲೆ ಸತ್ಯ ಹೇಗಿರಬೇಕೋ ಅದು ಕೂಡ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನ ಏತತ್ ಸತ್ಯಂ ಯಲೇನ ಅನುವಿದ್ದಂ ಯಾವುದು ಕಪಟದೊಂದಿಗೆ ಸೇರ್ಕೊಂಡಿದೆಯೋ ಅದು ಸತ್ಯವೇ ಅಲ್ಲ ಕೆಲವ್ರು ಹೇಳ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಸತ್ಯ ಹೇಳ್ತಾರೆ ಸತ್ಯ ಥರ ಇರುತ್ತೆ ಒನ್ ಪರ್ಸೆಂಟು ಸ್ವಲ್ಪ ಮಾಡಿಫೈ ಮಾಡ್ತಾರದನ್ನ ವೆರಿ ಎಕ್ಸ್ಪರ್ಟ್ ಅವರು ಅದನ್ನ ಹೇಗೆ ಹೇಳಬೇಕು ಎಲ್ಲ ಗೊತ್ತಿದೆ ಅವರಿಗೆ ಅದು ಎಂಬ್ರಾಯ್ಡ್ರಿ ಹೇಗೆ ಮಾಡಬೇಕು ಎಲ್ಲ ಗೊತ್ತಿರ್ತದೆ ಸೂಪರ್ ಅವರು ಬ್ರೈನ್ ಅವ್ರ ತಲೆಯೆಲ್ಲ ಇದ್ರೊಳಗೆ ಇರೋದು ನಾವು ನೋಡ್ತೀವಲ್ಲ ನೀವು ಅವ್ರಿಗೆ ಗೊತ್ತಿದೆ ನೀವು ಹೋಗಿ ಟೆಸ್ಟ್ ಮಾಡೋದು ಅರ್ಧವನ್ನು ಮಾತ್ರ ಅಂತ ಯಾರಿಗೂ ಫುಲ್ ಟೆಸ್ಟ್ ಮಾಡಲಿಕ್ಕೆ ಪೇಶನ್ಸ್ ಇಲ್ಲ ನೋಡಿ ಅದಕ್ಕೋಸ್ಕರ ಅವರು ಅದೇ ರೀತಿ ನೀವೇನೇನು ಟೆಸ್ಟ್ ಮಾಡ್ತೀರೋ ಅದನ್ನು ಕರೆಕ್ಟಾಗಿ ಹೇಳ್ತಾರೋರು ನಿಮಗನ್ಸುತ್ತೆ ಇದು ಸತ್ಯ ಅಂತ ಆದರೆ ಇನ್ನೊಂದು ಕಡೆ ನೀವು ನೋಡೇ ಇರಲ್ಲ ನೋಡಿ ಪರೀಕ್ಷೆ ಮಾಡಿ ಎಚ್ಚಲೇನನ ಅನುವಿದ್ದಮ್ ಯಾವುದು ಕಪಟದೊಂದಿಗೆ ಕೂಡಿಲ್ಲವೋ ಅಂತಹ ವಾಕ್ಯವೇ ಸತ್ಯ ಅಂತ ಅಥವಾ ಕೆಲವರು ಸತ್ಯ ಹೇಳ್ತಾರೆ ಬೇರೇನೋ ದುರುದ್ದೇಶ ಇಟ್ಕೊಂಡು ಸತ್ಯ ಹೇಳ್ತಾರೆ ಅಲ್ಟೀರಿಯರ್ ಮೋಟಿವ್ ಅಂತ ಕರಿತೀವಿ ನಾವು ಆಂಗ್ಲ ಭಾಷೆಯಲ್ಲಿ ಅಲ್ಟೀರಿಯರ್ ಮೋಟಿವ್ ಅಂತ ಏನನ್ನೂ ಇಟ್ಕೊಂಡು ಅದು ಹೇಗೆ ಅಂದರೆ ಒಂದು ಹತ್ತು ವಾಕ್ಯ ಇದ್ದರೆ ತುಂಬ ಸುಂದರವಾಗಿದೆ ಇವರೆಲ್ಲ ಜನ ಅದ್ಭುತ ಹತ್ತು ವಾಕ್ಯ ಇದ್ದರೆ ಮಧ್ಯೆ ಮಧ್ಯೆ ಸುಳ್ಳನ್ನು ಕವರಪ್ ಮಾಡಕ್ಕೆ ಸತ್ಯ ಹೇಳ್ತಾರೆ ಈ ಸತ್ಯಂಥ ಶಕ್ತಿ ಇದೆ ಅಂದರೆ ಆ ಸುಳ್ಳಿನ ನಗ್ನತೆಯನ್ನು ಇದು ಬಟ್ಟೆ ಹಾಕಿ ಮುಚ್ಚಿಬಿಡ್ತದೆ ಅಷ್ಟು ಶಕ್ತಿ ಇದೆ ಸತ್ಯಕ್ಕೆ ಅದನ್ನು ಯೂಸ್ ಮಾಡ್ಕೋತಾರೆ ಕಪಟಿಗಳು ಮಧ್ಯ ಮಧ್ಯೆ ಸತ್ಯ ಹೇಳ್ಬಿಡ್ತಾರೆ ಈ ನೋಡೋದು ಇದೆಲ್ಲ ಸುಳ್ಳು ಈ ಹ್ಯಾಧೀರವಾನ ಮಾಡೋದು ಇದು ಸುಳ್ಳ ಅಂತ ಸತ್ಯವೋ ಹೌದು ಆದರೆ ಇಲ್ಲಿ ಹೇಳ್ತಾರೆ ಸತ್ಯ ಸುಳ್ಳಿನ ಜೊತೆಗೆ ಸೇರ್ಕೊಂಡಿದ್ರೆ ಅದು ಸತ್ಯ ಅಲ್ವೇ ಅಲ್ಲ ಬಿಸಾಕ್ಬಿಡ್ಬೋದು ಬಿಸಾಕ್ಬೇಕಾ ಸತ್ಯವನ್ನು ಅಂತ ನೋಡಿ ಯಾಕೆಂದ್ರೆ ಪ್ರತಿಯೊಂದು ಕೂಡ ಕೂಡ್ಕೊಂಡಿರ್ತದೆ ಈ ಸಮಾಜದಲ್ಲಿ ಪ್ರತಿಯೊಂದು ಕೂಡ ನಮ್ಮ ಒಂದು ಇಂಟೆನ್ಷನ್ ಕೂಡ್ಕೊಂಡಿರ್ತದೆ ವಾಕ್ಯಗಳು ಕೂಡ್ಕೊಂಡಿರ್ತದೆ ಉದ್ದೇಶ ಕೂಡ್ಕೊಂಡಿರ್ತದೆ ಯಾವುದು ಬಿಡಿ ಬಿಡಿ ಅಲ್ಲ ಹ್ಞೂ ಆದ್ರಿಂದಲೇ ಹೇಳಿದ್ದು ತನ್ಮಂಗಲಂ ಎತ್ತರ ಮನಃಪ್ರಸನ್ನಂ ತಜ್ಜೀವನಂ ಪರಸ್ಯ ಸೇವಾ ತದರ್ಜಿತ ಯತ್ ಸ್ವಜನೇನ ಭುಕ್ತ್ಗರ್ಜಿತ ಯತ್ ಸಮರೆ ರಿಪೂಣ ಯಾವುದು ನಿಜವಾದ ಕಲ್ಯಾಣ ಯಾವುದು ನಿಜವಾದ ಮಂಗಳ ನಮ್ಮ ಜೀವನದಲ್ಲಿ ಒಂದು ಒಳ್ಳೇದಾಗಿದೆ ಅಂತ ಹೇಳಬೇಕಾದ್ರೆ ಏನಾಗಿರಬೇಕು ಎತ್ರ ಮನಃಪ್ರಸನ್ನಂ ನಾವು ಏನು ಮಾಡಿದಾಗ ನಮ್ಮ ಮನಸ್ಸು ಪ್ರಸನ್ನವಾಗುತ್ತೋ ಅದು ನಿಜವಾದ ಮಂಗಳ ಅಂತ ಎಲ್ಲಿ ಮನಸ್ಸು ತುಂಬ ಕಲುಷಿತವಾಗುತ್ತೋ ಅದು ಖಂಡಿತವಾಗಿಯೂ ಅಮಂಗಳವೇ ಸರಿ ತಜ್ಜೀವನಂ ಎನ್ನ ಪರಸ್ಯ ಸೇವಾ ನಿಜವಾದ ಜೀವನ ಯಾರು ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬರು ಸೇವೆ ಪರಸೇವೆ ಯಾರು ಮಾಡ್ತಾ ಇಲ್ವೋ ಅದೇ ನಿಜವಾದ ಜೀವನ ಸ್ವಂತ ಕಾಲ್ ಯಾರು ನಿಂತ್ಕೊಂಡಿದ್ದಾರೋ ಅದೇ ನಿಜವಾದ ಜೀವನ ತದರ್ಜಿತಂ ಯತ್ ಸ್ವಜನೇನ ಭುಕ್ತಂ ಯಾವುದು ನಿಜವಾದ ನಿಮ್ಮ ಗಳಿಕೆ ಯಾವುದು ಯಾವುದನ್ನು ನಿಮ್ಮ ಜನರೇ ಸ್ವಜನರು ಊಟ ಮಾಡ್ತಾರೋ ಅವರು ಅನುಭವಿಸ್ತಾರೋ ಅದೇ ನಿಜವಾದ ಗಳಿಕೆ ನಾನು ಯಾರಿಗೂ ಕೊಡಲ್ಲ ನಾನು ಮಾತ್ರ ಕೂಡಿಡ್ತೀನಿ ನಮ್ಮ ಸ್ವಜನರಿಗೂ ಕೊಡಲ್ಲ ಅದು ನಿಜವಾದ ಗಳಿಕೆಯೇ ಅಲ್ಲ ಅದು ಯಾವ ಗಳಿಕೆಯನ್ನು ನಿಮ್ಮ ಜನರು ನಿಮ್ಮ ಕುಟುಂಬದ ಜನರು ನಿಮ್ಮ ಫ್ಯಾಮಿಲಿ ಅನುಭವಿಸ್ತದೋ ಅದೇ ನಿಜವಾದ ಗಳಿಕೆಯಂತೆ ತದ್ಗರ್ಜಿತಂ ಯತ್ ಸಮರೇ ರಿಪೂಣಾಂ ಯುದ್ಧದಲ್ಲಿ ಶತ್ರುಗಳ ಎದುರುಗಡೆ ಹೋರಾಡ್ತಾ ಏನು ಆರ್ಭಟವನ್ನು ಮಾಡ್ತಿರೋ ಹೊಡಿ ಕೊಲ್ಲು ಕೊಚ್ಚು ಅಂತ ಅದೇ ನಿಜವಾದ ಗರ್ಜನೆಯಂತೆ ಮನೇಲಿ ಕೂತ್ಕೊಂಡಿರೋದಲ್ಲ ಮನೇಲಿ ಕೂತ್ಕೊಂಡು ಇಲ್ಲಿ ಹೊಡಿ ಅಂತ ಹೇಳೋದು ಅದೆಂಥ ಶೌರ್ಯ ಅದು ಶೌರ್ಯವೇ ಅಲ್ಲ ಪರಾಕ್ರಮವೇ ಅಲ್ಲ ಶತ್ರುಗಳ ಎದುರುಗಡೆ ಆತ ಏನು ಗರ್ಜಿಸ್ತಾನೋ ಆ ವೀರ ನಿನಾದ ಮಾಡ್ತಾನೋ ಅದೇ ನಿಜವಾದ ಗರ್ಜನೆಯಂತೆ ಅದು स्त्रीयान मदं सी तृष्णयोज्जिता त्रम यश्वास पुष स जितेन्द्रिय स्त्री मदविटीते नो ना कृष्ण है मदवन बिटिद स्त्री स सुखी तृष्णयोजिता यारू निजवाद सुखी ಯಾರು ಬೇಕು ಬೇಕು ಅನ್ನುವಂತಹ ತೃಷ್ಣೆ ತನ್ಹಾ ಅಂತ ಕರೀತಾನೆ ಬುದ್ಧ ಪಾಲಿಯಲ್ಲಿ ಒಳಗಡೆ ತುಂಬ ರಗಳೆ ಮಾಡ್ತಾ ಇರುತ್ತೆ ಅದು ತೃಷ್ಣ ಅನ್ನೋದು ತೃಷ್ಣ ಇದ್ದರೆ ಕೃಷ್ಣ ಸಿಗಲ್ಲ ತೃಷ್ಣಯೋಜ್ಜಿತ ಯಾರು ತನ್ನ ತಲೆಯೊಳಗೆ ತೃಷ್ಣ ಅದನ್ನು ಆತ ನಿರ್ಮೂಲ ಮಾಡಿಕೊಂಡಿರ್ತಾನೋ ಇನ್ನು ಬೇಕು ಅಂತ ಹೇಳೋದಿಲ್ವೋ ಸಾಕು ಅನಿಸ್ತಾನೋ ಅವನು ನಿಜವಾದ ಸುಖಿಯಂತೆ ಯಾಕೆಂದ್ರೆ ಅಲ್ಲಿ ತೊಂದರೆ ಕೊಡಲ್ಲ ಅದು ತನ್ ಮಿತ್ರ ಎತ್ರ ವಿಶ್ವಾಸಃ ಯಾವ ಮನುಷ್ಯನಲ್ಲಿ ವಿಶ್ವಾಸವಿದೆಯೋ ನೀವು ವಿಶ್ವಾಸ ಇಡ್ಬೋದೋ ಅಲ್ಲಿ ನಿಜವಾದ ಮಿತ್ರತನ ಇದೆ ಅವನೇ ಮಿತ್ರ ಪುರುಷ ಸ ಜಿತೇಂದ್ರಿಯ ಮನುಷ್ಯನಾದವನು ಯಾವ ರೀತಿಯಲ್ಲಿ ಇರಬೇಕು ತನ್ನ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿರಬೇಕು ಗೆದ್ದಿರಬೇಕಂತೆ ಅವನೇ ನಿಜವಾದ ಪುರುಷ ಅಂತೆ ಪೌರುಷ ಅಂದರೆ ಅದೇ ಅಂತೆ ನೋಡಿದ್ರ ಏನ್ ಡೆಫಿನಿಷನ್ ಇದು ಈ ಡೆಫಿನೇಷನ್ ನಾವು ಬರಬೇಕನ್ನು ಕೃಷ್ಣ ಹೇಳೋದು ಪುರುಷ ಯಿತೇಂದ್ರಿಯ ಯಾರು ತನ್ನ ಎಲ್ಲ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲೇ ಇಟ್ಕೊಂಡಿರ್ತಾನೋ ನಿಜವಾದ ಅರ್ಥದಲ್ಲಿ ಅವನೇ ಮನುಷ್ಯ ಅಂತೆ ಸರ್ವೇ ಕ್ಷಯಾಂತ ನಿಲಯ ಪತನಾಂತಹ ಸಮಿತ ಸಂಯೋಗಾ ವಿಪ್ರಯೋಗಾಂತಹ ಮರಣಾಂತಂ ಹಿ ಜೀವಿತಂ ಏನು ಅದ್ಭುತ ಇದು ದಿನಾ ಮನನ ಮಾಡ್ತಾ ಇದ್ರೆ ನಮಗೆ ಸಾಕು ವೈರಾಗ್ಯಕ್ಕೆ ಇನ್ನೇನು ಬೇಡ ಸರ್ವೇ ಕ್ಷಯಾಂತಹ ನಿಲಯ ಕೂಡಿಟ್ಟಿದ್ದೆಲ್ಲವೂ ಕೂಡ ಎಲ್ಲೇ ತನಕ ಖರ್ಚಾಗುವವರೆಗೆ ಖರ್ಚಾಗುವುದರಲ್ಲೇ ಕೊನೆಗೊಳ್ಳುತ್ತಂತೆ ಕೂಡಿಟ್ಟಿದ್ದೆಲ್ಲ ಪತನಾಂತಹ ಸಮುಚ್ರಿತಾ ಮೇಲಕ್ಕೆ ಏರಿರುವುದು ಎಲ್ಲದೂ ಕೂಡ ಮೇಲ್ ಹೇಳ್ತಾನಲ್ಲ ಅಭ್ಯುದಯವನ್ನು ಏರ್ತಾನಲ್ಲ ಸಕ್ಸಸ್ ಸಕ್ಸಸ್ ಎಲ್ಲೇ ತನಕ ಬೀಳುವುದರಲ್ಲಿ ಕೊನೆಗೊಳ್ಳುತ್ತಂತೆ ಯಾವಾಗಲೂ ಕೂಡ ಅದು ಬೀಳಲೇಬೇಕು ಸಂಯೋಗ ವಿಪ್ರಯೋಗ ಅಂತಹ ಎಲ್ಲ ಸೇರುವಿಕೆಯೂ ಕೂಡ ಬೇರ್ಪಡುವಿಕೆಯಲ್ಲಿಯೇ ಕೊನೆಗೊಳ್ಳುತ್ತೆ ಎಷ್ಟೇ ವರ್ಷ ಆಗಲಿ ಆಮೇಲೆಲ್ಲ ನಾವು ಟಾಟಾ ಅನ್ಬೇಕು ಏನು ಮಾಡೋಕ್ಕಾಗಲ್ಲ ಟಾಟಾ ಬೈಬೇ ಅನ್ನಲೇಬೇಕು ಆಮೇಲೆ ಹೇಳ್ತಾನೆ ಮರಣಾಂತಂ ಹಿ ಜೀವಿತಂ ಎಲ್ಲಿಯವರೆಗೆ ಜೀವನ ಎಲ್ಲಾ ಜೀವನವೂ ಕೂಡ ಮರಣದಲ್ಲೇ ಕೊನೆಗೊಳ್ಳುತ್ತದೆ ಮರಣವಿಲ್ಲದೆ ಯಾರು ಇಲ್ಲ ದೇವತೆಗಳು ಕೂಡ ಮರಣವಿಲ್ಲದೆ ಇಲ್ಲ ಯಾರು ಇಲ್ಲ ದೊಡ್ಡ ದೊಡ್ಡ ಸಂತರೂ ಕೂಡ ಮರಣವನ್ನು ಹಾಪಿದರು ಇನ್ನು ನಮ್ಮಂಥವರ ಕಥೆ ಏನು ಅರ್ಥಾತುರಾಣ ನ ಸುಹೃನ್ ನ ಬಂಧು ಕಾಮಾತುರಾಣ ನ ಭಯಂ ನ ಲಜ್ಜ ಚಿಂತಾತುರಾಣ ನ ಸುಖಂ ನ ನಿದ್ರಾ ಕ್ಷುದಾತುರಾಣ ಲವಣಂ ನ ತೇಜ ಎಷ್ಟು ಸುಂದರ ಸರಳವಾಗಿರತಕ್ಕಂತಹ ಒಂದು ವ್ಯಾವಹಾರಿಕ ಸಂದೇಶ ನೋಡಿ ಯಾರಿಗೆ ಹಗಲು ಇರುಳು ಹಣದ ಬಗ್ಗೆಯೇ ಚಿಂತೆನೋ ಅರ್ಥ ಅರ್ಥ ಅರ್ಥ ಅಂತ ಅವರಿಗೆ ಯಾರು ಫ್ರೆಂಡ್ಸೂ ಇಲ್ಲ ಯಾರು ತಮ್ಮ ಹಣ ಸಂಪಾದನೆ ಮಾಡೋದ್ರೊಳಗೆ ಬರ್ತಾರೋ ಅವ್ರು ಮಾತ್ರ ಫ್ರೆಂಡ್ಸು ಅವರು ಯಾರ ಬಂದರೆ ವ್ಯಕ್ತಿ ನೋಡ್ತಾರೆ ಇವನೇನಾದರು ನನಗೆ ಉಪಯೋಗಕ್ಕೆ ಬರ್ತಾನೋ ಇಲ್ವೋ ಅಂತ ಬಂದರೆ ಓಹ್ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಏನು ಫ್ರೆಂಡ್ಸೋ ಫ್ರೆಂಡ್ಸೋ ಆಮೇಲೆ ಇಲ್ಲ ಕೆಲಸ ಆದಮೇಲೆ ಇಲ್ಲ ಮತ್ತೆ ನಾ ಬಂದು ಯಾವ ಬಂಧುಗಳು ಇಲ್ವಂತೆ ಅವನಿಗೆ ಎಲ್ಲಿ ಬಂದು ಬಂದು ತಿಂದೆ ಹೋಗಿಬಿಡ್ತಾರಲ್ಲ ಬಂಧುಗಳು ಅಂತ ಹೇಳಿ ಎಲ್ಲ ಕೂಡಿಡ್ತಾನವನು ಒಳಗಡೆ ಯಾರು ಅರ್ಥಾತುರಾಣ ಸಂಪತ್ತು ಅದು ಗಳಿಸಬೇಕು ಅನ್ನುವು ಕಾಮಾತುರಾಣಂ ನ ಭಯಂ ನ ಲಜ್ಜ ಅದು ಹೇಳಲೇಬೇಕಾಗಿಲ್ಲ ಅದು ಸಮಾಜದಲ್ಲಿ ಕಂಡು ಬಂದಿರತಕ್ಕಂತಹ ಸಾಮಾನ್ಯ ಅಂಶ ಚಿಂತಾತುರಾಣಂ ನ ಸುಖಂ ನ ನಿದ್ರ ಚಿಂತೆ ಒಂದು ಇದ್ಬಿಟ್ರೆ ಸಾಕು ನಿಮಗೆ ಯಾವ ಸುಖವೂ ಇಲ್ಲ ನಿಮ್ಮ ಮುಂದಗಡೆ ಚಿನ್ನದ ಒಂದು ಇದು ಗಟ್ಟಿ ಹಿಂಗಿಟ್ಟರೂ ಕೂಡ ಚಿಂತೆ ಇದ್ಬಿಟ್ರೆ ಹೇ ಅಂತ ಇರ್ತಾನೆ ಮನುಷ್ಯ ನಿದ್ರೆ ಬಾರೋದೇ ಇಲ್ಲ ಎಂತಹ ಹಂಸ ತೂಲಿಕಾ ತಲ್ಪ ಇದ್ದರೂ ಕೂಡ ಅಷ್ಟು ಸಖಿಯರು ಬಂದು ಅವನಿಗೆ ಫ್ಯಾನ್ ಹಾಕ್ತಾ ಇದ್ರೂ ಕೂಡ ಚಿಂತೆ ಒಂದೇ ಒಂದು ಸಾಕು ಒಳಗಡೆ ಹುಳ ಏನು ಮಾಡೋದು ನಿದ್ದೆ ಬರಲ್ಲ ಅವನಿಗೆ ಕ್ಷುಧಾತುರಾಣ ಭಯಂಕರ ಹಸಿವೆ ಆಗಿದೆ ಅವನಿಗೆ ಮೂರು ದಿವಸ ಊಟವೇ ಸಿಕ್ಕಿಲ್ಲ ಅವನಿಗೆ ಏನು ಮಾಡೋದು ಅಂಥವನಿಗೆ ಉಪ್ಪು ಹಾಕಿದ್ಯೋ ಇಲ್ವೋ ಗಬ ಗಬ ಗಬ ಗಬ ತಿಂದು ಆಮೇಲೆ ಸ್ವಲ್ಪ ಹೊಟ್ಟೆ ಇದಾಗತ್ತಲ್ಲ ಆಮೇಲೆ ಏನು ಉಪ್ಪು ಹಾಕಿದ್ವಲ್ಲ ಅಂತಾನೆ ನ ತೇಜ ಖಾರ ಭಯಂಕರ ಖಾರ ಇರುತ್ತೆ ತಿನ್ಬಿಡ್ತಾನೆ ಗಬ ಗಬ ಗಬ ಅಂತ ಆಮೇಲೆ ಅಯ್ಯಯ್ಯೋ ಖಾರ ಇತ್ತಲ್ಲ ಅಂತಾನೆ ತಿನ್ವ ಗೊತ್ತಾಗ್ಲಿಲ್ಲ ಯಾಕೆ ಹಸಿವು ಸ್ಥಾನ ಸ್ಥಿತಸ್ಯ ಪದ್ಮಸ್ಥ ಮಿತ್ರವು ವರುಣ ಭಾಸ್ಕರವು ಕ್ಲೇಶ ಶೋಷಣ ಕಾರಕವು ಎಷ್ಟು ಅದ್ಭುತ ಸ್ಥಾನದಲ್ಲಿ ತನ್ನ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಕಮಲ ಎಲ್ಲಿ ಪಂಕದಲ್ಲಿ ಕೆಸರಿನಲ್ಲಿ ಕೊಳದಲ್ಲಿ ಇರ್ತಕ್ಕಂತಹ ಕಮಲಕ್ಕೆ ಇಬ್ಬರು ಮಿತ್ರರಂತೆ ಸ್ನೇಹಿತರು ಯಾರು ವರುಣ ನೀರು ಭಾಸ್ಕರವು ಮೇಲೆ ಇರತಕ್ಕಂಥ ರವಿ ಇಬ್ಬರು ಸ್ನೇಹಿತರಂತೆ ಯಾಕೆ ಜಾಗದಲ್ಲಿದೆ ಅದಕ್ಕೆ ಅದು ಈಗ ಅದನ್ನು ಕಿತ್ತು ಹೊರಗಡೆ ಹಾಕಿ ಏನಾಯ್ತು ಈಗ ಸ್ಥಾನ ಭ್ರಷ್ಟ ತಾನೆ ಸ್ಥಾನ ಚ್ಯುತಸ್ಥ್ಯ ಇವ ಸ್ಥಾನ ಬಿಟ್ಟ ತಕ್ಷಣ ಕ್ಲೇಶ ಶೋಷಣ ಕಾರಕೌ ಒಂದು ಕಷ್ಟವನ್ನು ನೀಡುತ್ತೆ ಇನ್ನೊಂದು ಒಣಗಿಸುತ್ತಂತೆ ವರುಣ ಮಿತ್ರರೇ ಈ ಪದ್ಮವನ್ನ ಕಷ್ಟ ಕೊಟ್ಟು ಒಣಗಿಸಿಬಿಡ್ತವಂತೆ ಆದ್ರಿಂದ ಎಲ್ರೂ ಅವ್ರವ್ರ ಸೀಟಲ್ಲೇ ಗಟ್ಟಿಯಾಗಿರಿ ಅಂತ ಅವರವ್ರ ಸೀಟ್ ಇರೋ ತನಕ ಮಾತ್ರ ಏನೋ ಅವರಿಗೆ ಹಾರಾ ತುರಾಯಿಗಳು ಆಮೇಲೆ ಕ್ಯಾರೇ ಇಲ್ಲ ಸ್ಥಾನಸ್ಥಿತಾನಿ ಪೂಜ್ಯಂತೆ ಅದನ್ನೇ ಹೇಳ್ತಾನೆ ಕೃಷ್ಣ ಮತ್ತೊಮ್ಮೆ ಇನ್ನೊಂದರಲ್ಲಿ ಸ್ಥಾನ ಸ್ಥಿತಾನಿ ಪೂಜ್ಯಂತೆ ಯಾರು ತಮ್ಮ ತಮ್ಮ ಸ್ಥಾನದಲ್ಲಿ ನಿಯುಕ್ತರಾಗಿರ್ತಾರೋ ಇನ್ ಸರ್ವಿಸ್ ಪೂಜ್ಯಂತೆ ಅವರನ್ನು ಜನರು ಪೂಜಿಸ್ತಾರಂತೆ ಅಂದರೆ ಡಿಮಾಂಡೋ ಡಿಮಾಂಡೋರಿಗೆ ಪೂಜ್ಯಂತೇಚ ಪದೇ ಸ್ಥಿತಾ ಯಾರು ಉನ್ನತ ಪದವಿಯಲ್ಲಿರ್ತಾರೋ ಅವರೂ ಕೂಡ ಪೂಜಿಸಲ್ಪಡ್ತಾರಂತೆ ಸ್ಥಾನ ಭ್ರಷ್ಟಾನ ಪೂಜ್ಯಂತೆ ಸ್ಥಾನವನ್ನು ಕಳ್ಕೊಂಡು ಅವರು ಖಂಡಿತವಾಗಿಯೂ ಪೂಜಿಸಲ್ಪಡುವುದಿಲ್ಲ ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಚೆನ್ನಾಗಿದೆ ನಮ್ಮ ಶರೀರದ ಅವಯವಗಳೇ ಕೇಶ ದಂತ ನಖ ನರಾಹ ಕೂದಲು ಏನು ಶ್ಯಾಂಪೂ ಹಾಕಿದ್ದು ಹಾಕಿದ್ದೆ ಹಾಕಿದ್ದು ಅಯ್ಯೋ ನಿನ್ನ ಕೂದಲೇ ಅದು ಹೀಗಿರುವುದು ಹಾಗಿರುವುದು ಅಂತ ಕವಿಗಳು ಕವನ ಕಟ್ಟಿದ್ದು ಕಟ್ಟಿದ್ದೆ ಆ ಕೂದನ್ನ ಕಟ್ ಮಾಡಿ ಕೆಳಗಡೆ ಬಿಡಿಸಿದ್ಮೇಲೆ ಅಯ್ಯೋ ಅಪಶಕ್ವನ ಆಹಾ ಇದು ಇದು ಉಚ್ಚಿಷ್ಟ ಏನು ಆ ಕೂದ ಹೇಳೋದು ಇಲ್ಲಿದ್ದಾಗ ಅದೇನು ಅದನ್ನ ಇದು ಮಾಡಿದ್ದು ಮಾಡಿದ್ದೆ ಆರೈಕೆ ಅದರ ಮೇಲೆ ಕಂಪನಿಗಳೋ ಕಂಪನಿಗಳು ಇದಿಟ್ಕೊಂಡೇ ಕಂಪನಿಗಳೇ ಇರೋದು ಈಗ ಅವನೇನು ಸ್ಥಾನ ಭ್ರಷ್ಟರಾಗುವಂತಹ ಇವರೆಲ್ಲ ಇದಾರಲ್ಲ ಅಂಗಾಂಗಗಳು ಅದಕ್ಕೋಸ್ಕರವೇ ಕಂಪನಿಗಳು ಡೆವಲಪ್ ಆಗ್ತಾ ಇರೋದು ಯಾವುದು ನಖ ನೈಲ್ ಪಾಲಿಶ್ ನಖ ದ ದಂತ ಡೆಂಟಿಸ್ಟ್ಗಳು ಏನು ಅದ್ಭುತ ವ್ಯಾಪಾರ ಆಮೇಲೆ ನರಾಹ ಮನುಷ್ಯರು ಕೂಡ ಹಾಗೇನೆ ಸ್ಥಾನ ಭ್ರಷ್ಟ ಆಗಿಬಿಟ್ರೆ ಆಮೇಲೆ ಮುಗಿದೋಯ್ತು ಅವ್ರನ್ನ ಪಾಪ ಡಸ್ಟ್ಬಿನ್ಗಾದರೂ ಒಂದು ಕೆಲಸ ಇದೆ ಅವ್ರಿಗಿನ್ನೇನು ಕೆಲಸ ಇಲ್ಲ ಡಸ್ಟ್ಬಿನ್ಗಿಂತಲೂ ಇದು ಕಡೆ ದೂರಸ್ಥೋಪಿ ಸಮೀಪಸ್ಥೋ ಯೋ ಎಸ್ ಹೃದಯ ಸ್ಥಿತ ಹೃದಯಾದಪಿ ನಿಷ್ಕ್ರಾಂತ ಸಮೀಪ ಸ್ಥೋಪಿ ದೂರತಃ ಅದ್ಭುತವಾಗಿದೆ ತುಂಬ ದೂರದಲ್ಲಿದ್ದಾರೆ ರೀ ಅಮೇರಿಕಾದಲ್ಲಿ ಏನು ಪರವಾಗಿಲ್ಲ ಅವ್ರನ್ನ ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಬಿಟ್ರೆ ಅವರು ಅತ್ಯಂತ ಸಮೀಪದವರು ನಿಮಗೆ ಯಾಕೆ ದಿನಾ ವಾಟ್ಸಪ್ ಕಳಿಸ್ತೀರ ಅವ್ರಿಗೆ ದಿನಾ ವಾಟ್ಸಪ್ಪು ದಿನ ಎಸ್ ದಿನ ಒಂದು ದಿವಸ ಫೋನ್ ಕಾಲ್ ಮಾಡ್ತೀರ ಅದೇ ಮನೆಯಲ್ಲೇ ಇರ್ತಾರೆ ಸಮೀಪಸ್ಥೋಪಿ ನಿಷ್ಕ್ರಾಂತ ಹೃದಯಾತ್ ಹೃದಯದಿಂದ ಬಿಸಾಕ್ಬಿಟ್ರಿ ಅಂತ ಇಟ್ಕೊಳ್ಳೋಣ ಬೇಕಾರ್ ಆವಾಗ ನೋಡಿ ಥತ್ ಯಾಕೆ ನೋಡಬೇಕು ಇದ್ರ ಮುಖನ್ನ ಅಂದ್ಕೊಂಡು ಸಿಂಡಸ್ಕೊಂಡು ಹೋಗೋದು ಕೆಲವ್ರು ಪಾಪ ಒಂದೇ ಮನೇಲಿರ್ತಾರೆ ಹಿಂಗೆ ಹಿಂಗೆ ಇರ್ತಾರೆ ಪಾಪ ಹಿಂಗಿರ್ತಾರೆ ಒಬ್ರು ಹಿಂಗಿರ್ತಾರೆ ಗೋಡೆ ನೋಡ್ತಾ ಇರ್ತಾರೆ ಈಗಂತೂ ಇನ್ನೂ ಸುಲಭ ಆಗೋಯ್ತು ಗೋಡೆ ಎಲ್ಲ ನೋಡೋದೇ ಬೇಕಾಗಿಲ್ಲ ಟಿ ವಿ ನೋಡ್ತಾ ಇದ್ಬಿಟ್ರೆ ಆಗೋಯ್ತು ಟಿ ವಿ ನೋಡಿಬಿಟ್ರೆ ಅವ್ರಿಗೆ ಡೌಟೂ ಬರಲ್ಲ ಹೃದಯದಿಂದ ನಮ್ಮನ್ನು ತೆಗೆದುಹಾಕ್ ಹಾಕಿದ್ದಾರೆ ಅಂತ ಡೌಟೂ ಬರಲ್ಲ ಪಾಪ ತುಂಬ ಬ್ಯುಸಿ ಇದ್ದಾರೆ ನಮಗಿಂತ ಅಲ್ಲಿ ಮೋದಿನೇ ತುಂಬ ಪ್ರಿಯವಾಗಿದ್ದಾರೆ ನಮಗಿಂತ ತುಂಬ ಅದು ಯಾವುದೋ ಒಂದು ಕ್ರಿಕೆಟೇ ಪ್ರಿಯವಾಗಿದೆ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ ಅದರಿಂದ ಎಷ್ಟು ಸ್ವಾರಸ್ಯಕರವಾಗಿರತಕ್ಕಂತಹ ಒಂದು ಮಾತನ್ನು ಇಲ್ಲಿ ಆ ಕೃಷ್ಣ ಆಡ್ತಾನೆ ನೋಡಿ ಅಂದರೆ ಹೃದಯದಿಂದ ಹತ್ರವಾಗಬೇಕೇ ಹೊರತು ಕೇವಲ ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯನ್ನು ಹತ್ರ ಇಟ್ಕೊಂಡು ಮಾತ್ರಕ್ಕೆ ಆತ ನಿಜವಾಗಿಯೂ ನಮಗೆ ಪ್ರಿಯವಾಗಿದ್ದಾನೆ ಅಪ್ರಿಯವಾಗಿದ್ದಾನೆ ಅನ್ನೋದು ಅದು ಸ್ವಾರಸ್ಯ ಇಲ್ಲ ಅಂತ ಹೇಳ್ತಾನೆ ಮುಖಭಂಗ ಸ್ವರೋ ದೀನ ಗಾತ್ರಸ್ವೇದೋ ಮಹದಭಯಂ ಮರಣೇ ಯಾ ಚಿಹ್ನಾ ತಾನಿ ಚಿಹ್ನಾ ಯಾಚತ ಪಾಪ ಕಲಿಯುಗದಲ್ಲಿ ಸರಿಯಾಗಿ ಬಂದಿಲ್ಲ ಅದಕ್ಕೆ ಅವನಿಗೆ ಗೊತ್ತಿಲ್ಲ ಅವ್ನು ಬರೆದಿದ್ದಾನೆ ಬೇಡುವವರ ಶಾರೀರಿಕ ಲಕ್ಷಣಗಳಿದೆಯಲ್ಲ ಅದು ಮರಣ ಸನ್ನಿಹಿತವಾಗಿರ್ತಕ್ಕಂತಹ ವ್ಯಕ್ತಿಗಳ ಶಾರೀರಿಕ ಲಕ್ಷಣಕ್ಕೆ ತಾಳೆ ಎಲ್ಲಾದರೂ ಉಂಟೆ ಬೇಡುವವರು ಎಷ್ಟು ಇದಾಗ ಬೇಡ್ತಾರೆ ಗೊತ್ತಾ ಈಗ ಏನು ಇರಲ್ಲ ಹೇಳ್ತ ನೋಡಿ ಮುಖಭಂಗ ಆಗಿನ ಕಾಲದಲ್ಲಿ ಅದೊಂದು ಅವಮರ್ಯಾದೆ ಮುಖಭಂಗ ಮುಖ ತೀರ್ಚ್ಕೊಳತ್ತಂತೆ ಸಾಯುವಾಗ ಬಹಳ ಪೇಯ್ನ್ ಆಗುತ್ತಲ್ವಾ ಆಮೇಲೆ ಸ್ವರೋದ್ದೀನ ಸ್ವರ ಅತ್ಯಂತ ಮೆಲೋ ಡೌನ್ ನಿಧಾನವಾಗತ್ತೆ ಕೊಡ್ರೇ ಅಂದರೆ ಯಾರು ಕೊಡ್ತಾರೆ ಕೊಡಲ್ಲ ಯಾರು ಆಮೇಲೆ ಗಾತ್ರ ಸ್ವೇದ ಶರೀರದಲ್ಲಿ ಬೆವರು ನೋಡ್ರ ಬೇಡೋರಿಗೆಲ್ಲಾದ್ರೂ ಶರೀರ ಬೇವ್ರು ಬರುತ್ತೆ ಅಂದ್ರಿ ಆಮೇಲೆ ಮಹದ್ಭಯಂ ಇದು ಇನ್ನೊಂದು ಇಲ್ಲ ಸಲ್ಲದ್ದು ಮಹಾಭಯ ಉಂಟಾಗತ್ತಂತೆ ಬೇಡೋದು ಅಂದರೆ ಕೃಷ್ಣ ಹೇಳೋದು ನೋಡಿ ಇದು ಇದಿಷ್ಟು ಕೂಡ ಮರಣೇ ಯಾನಿ ಚಿಹ್ನಾನಿ ಮರಣದಲ್ಲಿ ಈ ಎಲ್ಲ ಚಿಹ್ನೆಗಳು ಕಾಣಿಸ್ಕೊಳ್ತದಂತೆ ತಾನಿ ಚಿಹ್ನಾನಿ ಯಾಚತ ಯಾರು ಬೇಡ್ತಾ ಇದ್ದಾನೋ ಅವನಲ್ಲಿ ಈ ಎಲ್ಲ ಚಿಹ್ನೆಗಳು ಕಾಣಿಸ್ಕೊಳ್ತದೆ ಅಂತ ಕೃಷ್ಣ ಅಂದರೆ ಅರ್ಥ ಏನು ಅಂದರೆ ಅದೆಲ್ಲ ಕಾಣಿಸ್ಕೊಳ್ಬೇಕು ಅಂತ ಅರ್ಥ ಅಲ್ಲ ಆ ಯಾಚನೆ ಅನ್ನೋದು ಮಾಡಬಾರದು ಅನ್ನೋದ್ರಲ್ಲಿ ತಾತ್ಪರ್ಯ ಅದು ನಾವು ಯಾವಾಗ ಒಂದು ಸೆಂಟೆನ್ಸ್ ಹೇಳುವಾಗ ಅದರ ತಾತ್ಪರ್ಯ ಎಲ್ಲಿ ಅಂತ ನೋಡಬೇಕೇ ಹೊರತು ಹಾಗಾಗಿ ಲಿಟ್ರಲ್ ಮೀನಿಂಗ್ ಎಲ್ಲರಿಗೂ ಹಾಗೆ ಆಗತ್ತೆ ಅಂತ ಅರ್ಥ ಅಲ್ಲ ಮಾತಾ ಶತ್ರು ಪಿತಾ ವೈರಿ ಬಾಲ ಏನ ಪೇ ನ ಸಭಾ ಮಧ್ಯೆ ನ ಶೋಭಂತೆ ಹಂಸ ಮಧ್ಯೆ ಬಕಾ ಯಥ ಇದು ಎಜುಕೇಷನ್ ಸಂಬಂಧಪಟ್ಟಂತೆ ನೀವು ಲಿಟ್ರರಿ ಇದು ಲಿಟ್ರಸಿ ಕ್ಯಾಂಪೇನ್ ಮಾಡಬೇಕಾದ್ರೆ ಇದನ್ನು ಬೇಕಿದ್ರೆ ಹೇಳ್ಬೋದು ಯಾವ ಮಕ್ಕಳನ್ನ ಓದಿಸೋದಿಲ್ವೋ ತಂದೆ ತಾಯಿಗಳು ಅವರು ಆ ಮಕ್ಕಳ ಶತ್ರುಗಳು ಮಾತಾ ಶತ್ರು ಪಿತಾ ವೈರಿ ಎರಡು ಒಂದೇ ಶತ್ರು ವೈರಿ ಎರಡು ಒಂದೇ ಬಾಲಃ ಏನ ಪಾಠಿತಾಹ ಯಾವ ಮಕ್ಕಳನ್ನು ಓದಿಸೋದಿಲ್ವೋ ಅಂತಹ ತಂದೆ ತಾಯಿಗಳು ಸಭಾ ಮಧ್ಯೇನ ಶೋಭಂತೆ ಅಂತವರು ಸಭೆಯಲ್ಲಿ ಯೋಗ್ಯರಲ್ಲ ಯಾವ ರೀತಿಯಲ್ಲಿ ಸು ಸುಂದರವಾದ ಉದಾಹರಣೆ ಕೊಡ್ತಾನೆ ಹಂಸ ಮಧ್ಯೆ ಬಕ ಯಥಾಹ ಒಳ್ಳೆ ಹಂಸಗಳಿದೆ ರಾಜಹಂಸಗಳು ಅದರ ಮಧ್ಯೆಯಲ್ಲಿ ಈ ಬಕ ಪಕ್ಷಿಗಳ ಬಂದ್ಬಿಟ್ರೆ ಹೇಗಿರುತ್ತೆ ಹಂಸ ಅದರ ನಡಿಗೆಯೇ ಅದರ ಶೈಲಿಯೇ ಒಂದು ತರ ಈ ಬಕಗಳು ಅದರ ಶೈಲಿಯೇ ಇನ್ನೊಂದು ಥರ ಆ ರೀತಿಯಲ್ಲಿ ಅಂತ ತಂದೆ ತಾಯಿಗಳು ಅಂತ ಪರಮಾತ್ಮ ಹೇಳ್ತಾನೆ ವಿದ್ಯಾ ನಾಮ ಕುರೂಪರೂಪಮಧಿಕಂ ವಿದ್ಯಾತಿಗುಪ್ತಂಧನ ವಿದ್ಯಾ ಸಾಧುಕರಿ ಜನಪ್ರಿಯಕರೀ ವಿದ್ಯಾ ಗುರುಣಾಂ ಗುರು ವಿದ್ಯಾ ಬಂಧು ಜನಾರ್ತಿ ನಾಶನಕರೀ ವಿದ್ಯಾ ಪರಂ ದೈವತಂ ವಿದ್ಯಾ ರಾಜಸು ಪೂಜಿತಾ ಹಿ ಮನುಜೋ ವಿದ್ಯಾ ವಿಹೀನಃ ಪಶು ಏನು ಅದ್ಭುತ ನೋಡಿ ವಿದ್ಯಾನಾಮ ಎಂತಹ ಕುರೂಪ ವ್ಯಕ್ತಿಯಾಗಿದ್ದರೂ ಕೂಡ ಯಾರು ವಿದ್ಯೆಯನ್ನು ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೋ ಅವನು ಅವನ ರೂಪ ಅಧಿಕವಾಗಿ ಸ್ವರೂಪವಾಗ್ತದಂತೆ ನೋಡಿ ಅವಾಗ ಅಂದರೆ ಅರ್ಥ ಏನು ಅವನು ಫಿಸಿಕ್ ಅನ್ನು ಯಾರೂ ನೋಡ್ಲಿಕ್ಕೆ ಹೋಗೋದಿಲ್ಲ ಆಹ್ ಒಳ್ಳೆಯ ಉತ್ತಮ ತೇಜಸ್ವಿಯ ಪ್ರಾಜ್ಞನು ಆಯಿತು ನಮಗೆ ಆಯಿತು ಒಪ್ಕೊಳ್ತೇವೆ ನಾವು ಅಂತ ಹೇಳ್ತಾ ವಿದ್ಯಾತಿಗುಪ್ತಂಧನ ಅತ್ಯಂತ ಕಾಪಾಡಿಕೊಂಡು ಬಂದಂತಹ ರಹಸ್ಯವಾಗಿರತಕ್ಕಂತಹ ಧನ ಯಾವುದು ಅಂದರೆ ವಿದ್ಯೆ ನೀವು ಎಲ್ಲಿಯವರೆಗೆ ನಿಮ್ಮಲ್ಲಿ ಇದಿದೆ ಅಂತ ತೋರಿಸ್ಕೊಡೋದಿಲ್ಲೋ ಅಲ್ಲಿ ತನಕ ಯಾರಿಗೂ ಗೊತ್ತಾಗಲ್ಲ ನಿಮ್ಮಲ್ಲಿ ವಿದ್ಯೆ ಇದೆ ಅಂತ ವಿದ್ಯಾ ಸಾಧುಕರಿ ಒಬ್ಬ ಮನುಷ್ಯನನ್ನು ಸಜ್ಜನನ್ನಾಗಿ ಮಾಡ್ತಕ್ಕಂತಹದ್ದೇ ವಿದ್ಯೆ ಜನಪ್ರಿಯಕರಿ ಜನರಿಗೆ ನೀವು ಪ್ರಿಯರಾಗುವಂತೆ ಮಾಡ್ತಕ್ಕಂತಹದ್ದು ವಿದ್ಯೆ ವಿದ್ಯ ಗುರುಣಾಮ್ ಗುರು ವಿದ್ಯೆ ಶ್ರೇಷ್ಠ ವ್ಯಕ್ತಿಗಳಿಗೆ ಶ್ರೇಷ್ಠ ಯಾಕೆ ಆ ಶ್ರೇಷ್ಠ ವ್ಯಕ್ತಿ ಶ್ರೇಷ್ಠ ಆಗಬೇಕಾದ್ರೆ ಅವನಲ್ಲೂ ವಿದ್ಯೆ ಇರಬೇಕು ಆದ್ದರಿಂದ ಶ್ರೇಷ್ಠ ವ್ಯಕ್ತಿಗಳಿಗೂ ಮಿಗಿಲಾಗಿರ್ತಕ್ಕಂತಹದ್ದು ಈ ವಿದ್ಯೆ ವಿದ್ಯಾ ಬಂಧು ಜನಾರ್ತಿ ನಾಶನಕರಿ ನಿಮ್ಮ ಬಂಧುಗಳಲ್ಲಿ ಏನಾದರೂ ಕಷ್ಟ ಇದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೂ ಕೂಡ ವಿದ್ಯೆಯೇ ಸಹಾಯವನ್ನು ಮಾಡ್ತದೆ ವಿದ್ಯಾ ಪರಂ ದೈವತಂ ಆದ್ರಿಂದಲೇ ನಿಜವಾದ ದೈವತ ಅಂದರೆ ದೇವರು ಮಹಾದೇವರು ದೊಡ್ಡ ದೇವರು ಯಾವುದು ಅಂದರೆ ವಿದ್ಯೆಯೇ ವಿದ್ಯಾ ರಾಜಸು ಪೂಜಿತ ರಾಜರೂ ಕೂಡ ರೆಸ್ಪೆಕ್ಟ್ ಮಾಡೋದು ಯಾರಲ್ಲಿ ವಿದ್ಯೆ ಇದೆಯೋ ಅವರಲ್ಲಿ ಅಂದರೆ ವಿದ್ಯೆಯನ್ನೇ ಅವರೂ ಕೂಡ ಗೌರವಿಸ್ತಾರೆ ಈಗಿನ ರಾಜಿರಲ್ಲ ಮನುಜೋ ವಿದ್ಯಾ ಪಶುಹು ಯಾರಲ್ಲಿ ವಿದ್ಯೆ ಇಲ್ವೋ ಅಂತಹ ಮನುಷ್ಯ ನಿಜವಾಗಲೂ ಪಶುವೇ ಸರಿ ಅಂತ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನ ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಮುಂದಿನ ಉಪನ್ಯಾಸ ಅಂದರೆ ಕಡೆವಾರ ಮುಂದಿನ ವಾರ ಇರುವುದಿಲ್ಲ ಮುಂದಿನ ವಾರ ನವಮಿ ಅನಿಸ್ತದೆ ಅದರ ಮುಂದಿನ ವಾರ ಪುನಃ ನಾವು ಈ ಗರುಡ ಪುರಾಣವನ್ನು ಮುಂದುವರಿಸೋಣ ಓಂ ಪೂರ್ಣಮದಃ ಪೂರ್ಣಮಿ ಪೂರ್ಣಾತ್ ಪೂರ್ಣ ಮುದಚೆ ಪೂರ್ಣಸ್ಯ ಪೂರ್ಣಮದಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣರ್ಪಣಮಸ್ತು